ಧರ್ಮಸರ್ಮಸ್ವರೂ ಅವತಾರರಿಷ್ಠಾ ರಾಮಕೃಷ್ಣ ಹೇಳಿ ಅಜಂ ಅಜರ ಅನಂತ ಜ್ಞಾನ ಮಹಾಂತ ಶಿವಂ ಅಮಲಿ ಭೂತದೇಹಿಹೀನ ಸಕಲಕರಣಹೀನ ೂತಸ್ಥಿ ಹರಿಂ ಅಮಲ ವಂದ ಗರುಡ ಪುರಾಣದ ನೀತಿ ಸಾರ ಇದರಲ್ಲಿ ಅನೇಕ ವೈವಿಧ್ಯಮಯವಾಗಿರ್ತಕ್ಕಂತಹ ಜೀವನಕ್ಕೆ ಅನುಕೂಲಕರವಾಗಿರ್ತಕ್ಕಂತಹ ನೀತಿಯನ್ನು ನೋಡಿದ್ವಿ ಕಳೆದ ಉಪನ್ಯಾಸದಲ್ಲಿ ಅದನ್ನು ಮುಂದುವರಿಸ್ತಾ ಸ್ವಕರ್ಮ ಧರ್ಮಾರ್ಜಿತ ಜೀವಿತಾನಾಂಧ ಶಾಸ್ತ್ರ ಸದಾರತಾಂ ಜಿತೇಂದ್ರಿಯಂ ಅತಿಥಿ ಪ್ರಿಯಣ ಗೃಹೇ ಮೋಕ್ಷ ಪುರುಷೋತ್ತ ಗೃಹಸ್ಥಾಶ್ರಮದಲ್ಲೇ ಇದ್ದುಕೊಂಡು ಅದರ ಧರ್ಮಗಳನ್ನು ಯಥಾಶಾಸ್ತ್ರ ಅನುಸರಿಸುವುದರಿಂದ ಹೇಗೆ ಮೋಕ್ಷ ಪ್ರಾಪ್ತಿಯಾಗತ್ತೆ ಸುಮ್ಮನೆ ಮನೇಲಿ ಇದ್ಕೊಂಡ್ರೆ ಮೋಕ್ಷ ಆಗೋಲ್ಲ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 ತನ್ನ ಪಾಲಿಗೆ ಬಂದಿರತಕ್ಕಂಥ ಕರ್ಮವನ್ನು ಬಿಡದೆ ಮಾಡ್ತಕ್ಕಂಥದ್ದು ಮನುಷ್ಯ ಅಧಿಕ ಪ್ರಸಂಗಿ ಅಂದ್ರೆ ಹೀಗೆ ತನ್ನ ಪಾಲಿನ ಕರ್ಮವನ್ನ ಆತ ಮಾಡೋದಿಲ್ಲ ಬೇರೆಯವರ ಪಾಲಿನ ಕರ್ಮವನ್ನು ತಾನು ಮಾಡ್ಲಿಕ್ಕೆ ಹೋಗ್ತಾನೆ ಆಗ ಉಭಯ ಭ್ರಷ್ಟನ ಆಗ್ತಾನೆ ಸಿಕ್ಕಾಕೊಳ್ತಾನೆ ಒದ್ದಾಡ್ತಾನೆ ಆದ್ರಿಂದ ತನಗೆ ಹಿತವಾಗಿರ್ತಕ್ಕಂತಹ ತನ್ನ ಆತ್ಮೋನ್ನತಿಗೆ ಕಾರಣವಾಗಿರ್ತಕ್ಕಂತಹ ತಮ್ಮ ತನ್ನ ಸ್ವಧರ್ಮಕ್ಕೆ ಅನುಕೂಲಕರವಾಗಿರತಕ್ಕಂತಹ ಕರ್ಮವನ್ನು ಮಾಡಿದರೆ ಅದರಿಂದ ಅದು ನಿಷ್ಕಾಮವಾಗಿ ಮಾಡಿದರೆ ಧರ್ಮ ಪೂರ್ವಕವಾಗಿ ಮಾಡಿದರೆ ಈಶ್ವರನಿಗೆ ಅದು ತೃಪ್ತಿ ಉಂಟಾಗುತ್ತೆ ಸ್ವಕರ್ಮ ಧರ್ಮ ಅರ್ಜಿತ ಜೀವಿತಾನಾಂ ಧರ್ಮಪೂರ್ವಕವಾಗಿ ತನ್ನ ಸ್ವಧರ್ಮಕ್ಕೆ ತಕ್ಕದಾದಂತಹ ಕರ್ಮದಿಂದಲೇ ಜೀವಿತೆಯನ್ನು अर्जनेंत अंत गृहस्थात्रारेशु सदा रथान शास्त्री का पत्नियर धर्म पत्नियर अदे रीतल का कर्तव्य आधुनिक गृहस्थन ही सदा गृहस्थ योगी के ಜಿತೇಂದ್ರಿಯಾಣ ಗೃಹಸ್ಥಾಶ್ರಮ ಅಂದ್ರೆ ಸುಮ್ಮನೆ ಅಲ್ಲ ಬೇಕಾಬಿಟ್ಟು ಇರೋದಲ್ಲ ಅಲ್ಲೂ ಕೂಡ ಇಂದ್ರಿಯ ಜಯ ಮಾಡಬೇಕು ನೋಡಿ ಇಂದ್ರಿಯ ಜಯ ಬರೀ ಬ್ರಹ್ಮಚಾರಿಗಲ್ಲ ಇಂದ್ರಿಯ ಜಯ ಬರೀ ಸನ್ಯಾಸಿಗಲ್ಲ ನಮ್ಮ ಸಂಪ್ರದಾಯ ನಮ್ಮ ಶಾಸ್ತ್ರವನ್ನು ಸರಿಯಾಗಿ ಅಧ್ಯಯನ ಮಾಡಿದ್ರೆ ನಮ್ಗೆ ಗೊತ್ತಾಗೋದು ಇದು ನೀವು ಯಾವುದೇ ಧರ್ಮಶಾಸ್ತ್ರ ತಗೊಳ್ಳಿ ಬೇಕಿದ್ರೆ ಬನ್ನಿ ತೋರಿಸ್ತೀನಿ ನಿಮಗೆ ಜಿತೇಂದ್ರಿಯಾಣ ಗೃಹಸ್ಥಾನ ಅತಿಥಿ ಪ್ರಯಾಣ ಯಾರು ಅತಿಥಿಗಳನ್ನ ಸತ್ಕರಿಸ್ತಾರೆಯೋ ಯಾರಿಗೆ ಅತಿಥಿಗಳೆಂದರೆ ಇಷ್ಟವೋ ಅವರು ಅಂತಹ ಪುರುಷೋತ್ತಮಾನ ಅಂತಹ ಉತ್ತಮ ಪುರುಷರಿಗೆ ಗೃಹೇಪಿ ಮೋಕ್ಷ ಮನೆಯಲ್ಲಿದ್ರೂ ಕೂಡ ಮೋಕ್ಷ ಸಿಗ್ತದೆ ನೋಡಿ ಎಂತ ಯಾಕೆ ಅಂದ್ರೆ ಮನೆಯಲ್ಲಿ ಇದ್ಕೊಂಡು ಹಾಗೆ ಮಾಡುವುದಂದ್ರೆ ಅದೇನಷ್ಟು ಸುಲಭದ ಮಾತಲ್ಲ ಸಂಸಾರದಲ್ಲಿ ಇದ್ಕೊಂಡು ಹಾಗೆ ಮಾಡಬೇಕು ಅಂದರೆ ಮಹಾ ಪ್ರಯತ್ನ ಬೇಕಾಗ್ತದೆ ಅದು ಹರಸಾಹಸ ಅಂತ ಹೇಳ್ತಾರಲ್ಲ ಹಾಗೆ ಅಷ್ಟು ಬೇಕಾಗ್ತದೆ ಅಷ್ಟು ಪ್ರಯತ್ನವನ್ನು ಆತ ಅಲ್ಲಿ ಹಾಕ್ ಹಾಕ್ ಹಾಕ್ಲಿಕ್ಕೆ ಎಷ್ಟು ಶಕ್ತಿ ಬೇಕು ನೋಡಿ ಆ ಶಕ್ತಿ ಇದ್ಬಿಟ್ರೆ ಆ ಶಕ್ತಿಯೇ ಭಗವಂತ ಆ ಶಕ್ತಿ ಬೇರೆ ಅಂದ ಭಗವಂತ ಬೇರೆ ಅಲ್ಲ ಜಿತೇಂದ್ರಿಯತ್ವಕ್ಕೆ ಯಾವಾಗಲೂ ಶಾಸ್ತ್ರದಲ್ಲಿ ನಿರತನಾಗಿರಲಿಕ್ಕೆ ಹಾಗೆ ಸ್ವಕರ್ಮ ಭ್ರಷ್ಟನಾಗದೆ ಧರ್ಮಪೂರ್ವಕವಾಗಿ ತನ್ನ ಜೀವಿಕೆಯನ್ನ ಗಳಿಸಲಿಕ್ಕೆ ಬಹಳ ಬಹಳ ಶ್ರಮ ಪಡಬೇಕು ಅತಿಥಿ ಸತ್ಕಾರವನ್ನು ತಪ್ಪದೇ ಮಾಡಿ ಕಷ್ಟದಲ್ಲಿದ್ದಾಗ ಅದರಿಂದಲೇ ಈ ಕಿವಿ ಮಾತುಗಳು ಶನೈರ ವಿದ್ಯಾ ಶನೈ ಅರ್ಥ ಶನೈ ಪರ್ವತಂ ಆರುಹೇತು ಶನೈಹಿ ಕಾಮಂಚ ಧರ್ಮಂಚ ಪಂಚ ಏತಾನಿ ಶನೈ ಶನೈಹಿ ಒಂದು ಕಿವಿ ಮಾತು ಇದಿಷ್ಟನ್ನು ನಿಧಾನವಾಗಿ ಮೆಲ್ಲ ಮೆಲ್ಲವಾಗಿ ಸಂಪಾದನೆ ಮಾಡಬೇಕು ಅರ್ಜೆಂಟ್ ಮಾಡಬಾರ್ದು ಅಂತ ಏನದು ಶನೈರ್ ವಿದ್ಯಾ ವಿದ್ಯೆ ವಿದ್ಯೆ ಸಂಪಾದನೆ ಮಾಡಬೇಕಾದ್ರೆ ಒಂದು ದಿವಸದಲ್ಲೇ ನನಗೆಲ್ಲ ವಿದ್ಯೆ ಬಂದ್ಬಿಡಬೇಕು ಓವರ್ ನೈಟ್ ಅಂದ್ರೆ ಆಗಲ್ಲ ಒಂದು ಟನ್ ಪುಸ್ತಕ ಓದ್ತೀನಿ ಓವರ್ ನೈಟ್ ಅಂದ್ರೆ ಆಗಲ್ಲ ಅದಕ್ಕೆ ಬಹಳ ವರ್ಷಗಳ ಕಠಿಣ ಪರಿಶ್ರಮ ಬೇಕು ತಪ್ಪದೇ ವಿದ್ಯೆಯನ್ನು ಸಂಪಾದನೆ ಮಾಡಬೇಕು ಅನೇಕ ಜನರ ಬಳಿ ಸಾರಬೇಕು ನಂಬರ್ತೆ ಹೇಳ್ಬೇಕು ನನಗೆ ಎಲ್ಲಾಗತ್ತಿದೆ ಅಂತ ಕೇಳಿದ್ರೆ ವಿದ್ಯೆ ಬರಲ್ಲ ಬಹಳ ಅದು ಅಷ್ಟು ಸುಲಭ ಅಲ್ಲ ವಿದ್ಯೆ ಸಂಪಾದನೆ ಮಾಡೋದು ಅದ್ರ ದಿಸೆಯಲ್ಲಿ ಮುಳುಗದಾಗಲೇ ಗೊತ್ತಾಗುತ್ತೆ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 ಹನಿ ಕೂಡಿದ್ರೆ ಹಳ್ಳ ತೆನೆ ಕೂಡಿದ್ರೆ ಬಳ್ಳ ಆ ರೀತಿ ಹಾಗೆ ಇಲ್ಲೂ ಕೂಡ ಶನೈಹಿ ಅರ್ಥ ಶನೈಹಿ ಪರ್ವತಂ ಆರುಹೇ ಟ್ರೆಕ್ಕಿಂಗ್ ಮಾಡೋರಿಗೆ ಪರ್ವತ ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ಏಕದಂ ಹನುಮಂತನ್ ತರ ಹಾರತೇನೆ ಅಂದ್ರೆ ಸಾಧ್ಯ ಇಲ್ಲ ನಿಧಾನವಾಗಿ ಟ್ರೆಕ್ಕಿಂಗ್ ಮಾಡ್ಬೇಕಂತ ಒಂದೊಂದೇ ಹೆಜ್ಜೆ ಒಂದೊಂದೇ ಹೆಜ್ಜೆ ಒಂದೊಂದೇ ಹೆಜ್ಜೆ ಸುಸ್ತಾಗ್ಬಿಡುತ್ತೆ ಬೇಗ ಲಗೇಜ್ ಕಡಿಮೆ ತಗೊಂಡೋಗ್ಬೇಕು ಅದಕ್ಕಿನ್ನೊಂದಿಷ್ಟೆಲ್ಲ ಮಾತಿದೆ ಅದಕ್ಕೆ ಅದೆಲ್ಲ ಸೇರ್ಸ್ಕೋಬೇಕು ಇದ್ರೊಳಗೆಲ್ಲ ಎಲ್ಲ ಒಂದೇ ಶ್ಲೋಕದಲ್ಲಿ ಹೇಳಕ್ಕಾಗಲ್ಲ ಅವರು ಸೂತ್ರ ರೂಪದಲ್ಲಿ ಹೇಳಿರ್ತಾರೆ ನಾವು ಎಕ್ಸ್ಪಾಂಡ್ ಮಾಡಿದಾಗ ಇಷ್ಟು ಎಕ್ಸ್ಪಾಂಡ್ ಆಗತ್ತ ಛತ್ರಿ ತರ ಆದ್ರಿಂದ ಪರ್ವತಂ ಆರುಹೆ ಒಂದು ಪರ್ವತ ಆರೋಹಣ ಮಾಡಬೇಕಾದ್ರೆ ನಿಧಾನವಾಗಿ ಏರಬೇಕು ಅದನ್ನ ನಡ್ಕೊಂಡು ಹೋಗ್ಬೇಕು ನಂತರ ಶನೈಹಿ ಕಾಮಂಚ ನನ್ನ ಬೇಕಾಗಿರ್ತಕ್ಕಂತಹ ವಸ್ತುವನ್ನು ಪಡಿಬೇಕಾದ್ರೆ ಅರ್ಜೆಂಟ್ ಮಾಡಬಾರ್ದು ಇವತ್ತೇ ಬೇಕು ನನಗೆ ಇದು ನಾನು ಬಯಸಿರ್ತಕ್ಕಂತಹ ವಸ್ತು ಇವತ್ತೇ ಬೇಕು ಹ್ಮ್ ಹ್ಮ್ ಕಾಯಿ ಸ್ವಲ್ಪ ಕಾದರೆ ಅದರಲ್ಲಿರ್ತಕ್ಕಂಥ ಒಂದು ಮಜಾ ಇದೆ ಕಾದು ನಿನಗೆ ಬೇಕಾಗಿರ್ತಕ್ಕಂತಹ ಬೈಕಿಗಳನ್ನು ತೀರಿಸ್ಕೊಡೋದೊಳಗೆ ಅದರದೇ ಒಂದು ಆನಂದ ಉಂಟು ಕಾಯೋದ್ರಲ್ಲಿ ಆದ್ರಿಂದ ಶನೈಹಿ ಕಾಮಂಚ ಧರ್ಮಂಚ ನಿಧಾನವಾಗಿ ಅಂದರೆ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಧರ್ಮವನ್ನು ಅರ್ಜನೆ ಮಾಡಬೇಕಂತೆ ಪ್ರತಿ ದಿವಸವೂ ಕೂಡ ಭಗವಂತನ ಸ್ಮರಣೆಯ ಮೂಲಕ ದಾನದ ಮೂಲಕ ಪರ ಸೇವೆಯ ಮೂಲಕ ಈ ರೀತಿಯಾಗಿ ಧರ್ಮಂಚ ಪಂಚ ಏತಾನಿ ಶನೈ ಶನೈ ಈ ಐದು ವಿಷಯಗಳನ್ನು ನಿಧಾನ ನಿಧಾನವಾಗಿ ಮಾಡುತ್ತಾ ನಾವು ಸಂಪಾದಿಸಿಕೊಳ್ಳಬೇಕು ಇವಿ ಯೇ ಬಾಲಭಾವೇನ ಪಠಂತಿ ವಿದ್ಯಾಂ ಕಾುರ ಯೌವನ ನಷ್ಟ ವಿತ್ತೇ ವೃದ್ಧ ಪರಿಭೂಯ ಮಾನ ಸಂದ್ಯಮ ಶಿಶಿರೇ ಯಥಾಚಂ ಯಾರು ಬಾಲ್ಯಕಾಲದಲ್ಲಿ ಓದಬೇಕಾಗಿತ್ತೋ ಸರಿಗೋದಿಲ್ಲ ಗೋಕ್ರೀತನ ಮಾಡ್ಕಂಡಿದ್ದ ಪಡ್ಡೆ ಹುಡುಗಂತಾರ ಬಾಲಭಾವೆ ಏನ ಪಠಂತಿ ಯಾರು ಸರಿಯಾಗಿ ಅಧ್ಯಯನ ಮಾಡೋದಿಲ್ಲ ವಿದ್ಯಾ ಕಾಮಾತುರ ಯೌವನ ನಷ್ಟವಿತ್ತ ಯೌವನ ಬಂತ ಅದೊಂದು ಅಗ್ನಿ ಇದ್ದಾಗೆ ಅದರಲ್ಲಿ ಕಾಮಾತುರನಾಗಿ ಏನ್ ಮಾಡ್ತಾನೆ ಹಣ ಎಲ್ಲ ಕಳ್ಕೊಂಡ್ಬಿಡ್ತಾನೆ ಹ್ಮ ವೃದ್ಧ ಕಾಲೇ ಇಂಥವ್ರು ಏನಾಗ್ತಾರೆ ಬಾಲ್ಯಕಾಲ ಮತ್ತು ಯೌವನ ಕಾಲ ಎರಡೂ ನಷ್ಟ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ೇ ವೃದ್ಧ ಕಾಲೇ ಅವರಿಗೆ ವೃದ್ಧಾಪ್ಯ ಬಂದಾಗ ಪರಿಭೂಯಮಾನಹ ಇಡೀ ಜೀವನದಲ್ಲಿ ಸೋಲನ್ನ ಅವರು ಅನುಭವಿಸುತ್ತ ಸಂದಹ್ಯಮಾನ ಶಿಶಿರೇ ಸುಟ್ಟು ಹೋಗ್ತಾರಂತೆ ಅವರ ಜೀವನವೇ ನಷ್ಟವಾಗುತ್ತೆ ಹೇಗೆ ಶಿಶಿರ ಕಾಲದಲ್ಲಿ ಶೈತ್ಯ ಕಾಲದಲ್ಲಿ ಯಥಾ ಅಬ್ಜಂ ಹೇಗೆ ಕಮಲ ಅನ್ನೋದು ಮುರುಟಿಕೊಂಡು ಹೋಗುತ್ತೋ ಆ ರೀತಿಯಲ್ಲಿ ವೃದ್ಧಾಪ್ಯದಲ್ಲಿ ಅವರ ಜೀವನ ಹಾಗಾಗತ್ತೆ ಯೂಸ್ಲೆಸ್ ಆಗ್ಬಿಡುತ್ತೆ ಕಿವಿ ಮಾತು ಇದನ್ನೇ ತಾನೇ ಅವ್ರು ಹೇಳಿದ್ಲು ಯಾವುದೋ ಬಾಲಸ್ತಾವತ್ ಕ್ರೀಡಾಸಕ್ತ ಹ್ಮ್ ಯುವಕಸ್ತಾವತ್ ಯುವತಿ ರಕ್ತ ಹ್ಮ್ ಹಾಗೆ ಒಂದೊಂದರಲ್ಲೇ ಒಂದೊಂದ್ರಲ್ಲೇ ಒಂದೊಂದರಲ್ಲೇ ಅಂಟಿಕೊಂಡಿರ್ತಾನೆ ವೃದ್ಧಾಪ್ಯದಲ್ಲಿ ಚಿಂತಾಸಕ್ತ ಪರಬ್ರಹ್ಮಣಿ ಸತ್ತ ಆಟ ಆಡೋ ವಯಸ್ಸು ಆಟ ಆಡ್ತಾ ಇದ್ರು ಹ್ಮ್ ಹಾಗೆ ಯವನದಲ್ಲಿ ಇನ್ನೇನೋ ಮಾಡ್ತಾ ಇದ್ರು ಹಾಗೆ ವೃದ್ಧಾಪ್ಯದಲ್ಲಿ ಇದೆಲ್ಲ ಮಾಡಿದ್ದಕ್ಕೆ ಒಂದು ಪನಿಷ್ಮೆಂಟ್ ಏನೋ ಚಿಂತೆ ಕಟ್ಟಿಟ್ಟಿದ್ದು ಆಮೇಲೆ ಆಲೋಚನೆ ಮಾಡ್ತಾರೆ ಅಯ್ಯನ್ ಯಾರು ವಾಪಸ್ ಬರೋಲ್ಲ ಅವರು ನಮ್ ಶಕ್ತಿ ಇರೋಲ್ಲ ಆಸೆ ಜಾಸ್ತಿ ಇರುತ್ತೆ ಅವ್ರಿಗೇನಾಗುತ್ತೆ ಶಕ್ತಿ ಇದ್ದು ಆಸೆ ಇದ್ರೆ ಪರವಾಗಿಲ್ಲ ಶಕ್ತಿ ಇರಲ್ಲ ಆಸೆ ಇರುತ್ತೆ ತೀರ್ಸ್ಕೊಳ್ಲಿಕ್ಕಾಗೋದಿಲ್ಲ ಎಷ್ಟು ಪರದಾಟ ಅಲ್ವೇ ಆವಾಗ ಪರಬ್ರಹ್ಮಣಿ ಕೋಪಿನ ಸಕ್ತಃ ಬ್ರಹ್ಮ ವಿಷಯದಲ್ಲಿ ಕೂಡ ಚಿಂತನೆ ಮಾಡೋರೇ ಇಲ್ಲ ಕೊನೆಯವರೆಗೂ ಕೂಡ ಸಾವು ಬಂದರೂ ಕೂಡ ನಾವು ಬ್ರಹ್ಮಧ್ಯಾನ ಮಾಡಬೇಕು ಅಂತ ಅನಿಸೋದೇ ಇರುವಂತೆ ಅದಕ್ಕೆ ಮರುಗುತ್ತಾರೆ ಶಂಕರಾಚಾರ್ಯರು ಅದೇ ಧಾಟಿಯಲ್ಲಿ ಇದೆ ಇದು ಕೂಡ ತರ್ಕೋ ಪ್ರತಿಷ್ಠೋ ವಿಭಿನ್ನ ಭಿನ್ನತಸ್ ಪಂಥ ಇದೇ ಶ್ಲೋಕ ಈ ಒಂದು ಛಾಯಲ್ಲೇ ಭಾಗವತದಲ್ಲೂ ಕೂಡ ಬರುತ್ತದೆ ಉದ್ಧವನಿಗೆ ಭಗವಂತ ಹೇಳ್ತಕ್ಕಂಥ ಮಾತು ತರ್ಕೋ ಅಪ್ರತಿಷ್ಠ ಶ್ರುತಯ ವಿಭಿನ್ನ ಬೇರೆ ಬೇರೆ ವೇದ ವಾಕ್ಯಗಳು ಬೇರೆ ಬೇರೆ ರೀತಿಯಲ್ಲೇ ತತ್ವವನ್ನು ಸಾರ್ತಾ ಇದೆ ಕೆಲವು ದ್ವೈತ ಸಾರ್ತಾ ಇದೆ ಕೆಲವು ಅದ್ವೈತ ಸಾರ್ತಾ ಇದೆ ಕೆಲವು ವಿಶಿಷ್ಟಾದ್ವೈತ ಸಾರ್ತಾ ಇದೆ ಕೆಲವು ದ್ವೈತಾದ್ವೈತ ಸಾರ್ತಾ ಇದೆ ಕೆಲವು ಅಚಿಂತ್ಯ ಭೇದಾಭೇದ ಸಾರ್ತಾ ಇದೆ ನೋಡಿದ್ರೆ ಹಾಗೆ ತರ್ಕೋ ಅಪ್ರತಿಷ್ಠ ಅದರ ಮೇಲೆ ನಾವು ಇಟ್ಟುಕೊಂಡು ತರ್ಕ ಮಾಡಿದ್ರೆ ಯಾವನು ತರ್ಕದಲ್ಲಿ ಪ್ರವೀಣನೋ ಅವನೇನೋ ಒಂದು ತನ್ನ ಒಂದು ಮತವನ್ನು ಸ್ಥಾಪಿಸಿಬಿಡ್ಬೋದು ಈ ಸಮಯಕ್ಕೆ ಅವನಿಗಿಂತಲೂ ಬುದ್ಧಿವಂತನಾದ್ ನಾಳೆ ಬಂದು ಅದನ್ನು ಉಲ್ಟಾ ಮಾಡಿಬಿಡ್ತಾನೆ ತನ್ನ ಮತಕ್ಕೆ ಹೊಂದಿಸಿಕೊಳ್ಳುವನು ಅದಕ್ಕೆ ತರ್ಕ ಪ್ರತಿಷ್ಠಾನ ಅಂತಲೇ ಒಂದು ಸೂತ್ರ ಬ್ರಹ್ಮ ಬ್ರಹ್ಮ ಸೂತ್ರದಲ್ಲಿ ಎರಡನೇ ಅಧ್ಯಾಯದಲ್ಲಿ ಶಂಕರಾಚಾರ್ಯರು ಅದಕ್ಕೆ ಭಾಷ್ಯ ಸುಂದರವಾಗಿ ಹೇಳ್ತಾರೆ ಅತ್ಯಂತ ಬುದ್ಧಿನ ಬುದ್ಧಿವಂತನಾದವನು ಕಷ್ಟಪಟ್ಟು ಒಂದು ಮತವನ್ನು ತರ್ಕದ ಬಲದಿಂದ ಸ್ಥಾಪನೆ ಮಾಡಿದ್ದಾಗ ಇನ್ನೊಬ್ಬ ಅವನಿಗಿಂತಲೂ ಚುರುಕು ಬುದ್ಧಿ ಉಳ್ಳವನು ಬಂದು ಅದನ್ನು ತಲೆ ಕೆಳಗು ಮಾಡಿ ತನ್ನೊಂದನ್ನು ಪ್ರತಿಷ್ಠಾಪನೆ ಮಾಡಿಬಿಡ್ತಾನೆ ಅವಾಗ ತರ್ಕದ ಬಲದಿಂದ ನಾವು ಸತ್ಯವನ್ನು ನಿರ್ಣಯ ಮಾಡಲಿಕ್ಕಾಗೋದಿಲ್ಲ ಯಾರು ಇಂಟೆಲಿಜೆಂಟೋ ಅವರು ಹೇಳೋದು ತೃಪ್ತೋ ಇದು ಮೂರ್ಖತನದ ಪರಮಾನು ಯಾಕೆ ಪಾಪ ಸತ್ಯವನ್ನು ಕಂಡು ಅವನಿಗೆ ಹೇಳೋಕೆ ಬರೋಲ್ಲ ಪಾಪ ಅವನಿಗೆ ಅದನ್ನು ಉರ್ಣಿಸೋದಕ್ಕೆ ಬರೋದಿಲ್ಲ ಆ ಲ್ಯಾಂಗ್ವೇಜು ಇದಿಲ್ಲ ಅಥವಾ ಒಂದು ಲಾಜಿಕಲ್ ಸೀಕ್ವೆನ್ಸ್ ಇಲ್ಲ ಏನಾಗುತ್ತ ಅವಾಗ ಅವನು ಕಂಡಿರ್ತಾನೆ ಸಾಕ್ಷಾತ್ತಾಗಿ ಸತ್ಯವನ್ನು ಆದರೆ ಹೇಳಿಕ್ ಬರದೆ ಇದ್ದ ಮಾತ್ರಕ್ಕೆ ಅವನ ಸತ್ಯವನ್ನು ಕಂಡಿಲ್ಲ ಅಂತಲೇ ಅಲ್ಲ ಆದ್ರಿಂದಲೇ ತರ್ಕೋಪ್ರ ತರ್ಕೋ ಅಪ್ರತಿಷ್ಠ ಶ್ರುತಯೋ ವಿಭಿನ್ನ ನ ಅಸೌಷ ಯಿನ್ನ ಯಾವ ಋಷಿಯ ಮತವು ಇನ್ನೊಬ್ಬ ಋಷಿಗಿಂತ ಭಿನ್ನವಾಗದೇ ಇರುವುದು ಇಲ್ಲವೇ ಇಲ್ಲ ಪ್ರತಿಯೊಬ್ಬ ಋಷಿಯ ಮತವು ಇನ್ನೊಬ್ಬ ಋಷಿಯ ಮತ ಅವನು ಋಷಿಯೇ ಇವನು ಋಷಿಯೇ ಋಷಿ ಅಂದ್ರೆ ಏನು ಸಾಮಾನ್ಯ ಮನುಷ್ಯರಲ್ಲ ಮಂತ್ರದ್ರಷ್ಟಾ ಯಾರು ವೈದಿಕ ಮಂತ್ರವನ್ನು ತನ್ನ ಸ್ವಚ್ಛ ಹೃದಯದಲ್ಲಿ ಕಂಡಿದ್ದಾನೆಯೋ ಅವನೇ ಋಷಿಯಾಗ್ಲಿಕ್ಕೆ ಯೋಗ್ಯ ಭಿನ್ನ ಮತ ಯಾರದು ಯಾವುದೂ ಕೂಡ ಒಂದೇ ಆಗಿಲ್ಲ ಹ್ಮ ಧರ್ಮಸ್ ತತ್ವ ನಿಹಿತ ಗುಹಾಯಾಮ್ ಇಷ್ಟಾದ್ರೂ ಕೂಡ ಧರ್ಮದ ತತ್ವ ಆ ಭಗವಂತ ಅದು ನಿಹಿತಂ ಗುಹಾಯಾಮ್ ಅತ್ಯಂತ ರಹಸ್ಯವಾಗಿ ಹೃದಯದ ಗುಹೆ ಒಳಗೆ ಅದಿದೆಯಂತೆ ಕೂತ್ಕೊಂಡಿದ್ದೆ ಸಾಕ್ಷಿ ಭಾವದಿಂದ ಎಲ್ಲವನ್ನು ನೋಡ್ತಾ ಇದೆ ಮಹಾಜನೋ ಏನ ಗತಸ್ಸಂತಹ ಆದ್ರಿಂದ ಏನ್ ಮಾಡ್ಬೇಕು ನಾವು ಮಹಾ ವ್ಯಕ್ತಿಗಳು ಕೃಷ್ಣ ರಾಮ ಯಾವ ರೀತಿಯಲ್ಲಿ ನಡವಳಿಕೆ ಮಾಡ್ಕೊಂಡ್ರೋ ಯಾವುದೋ ಒಂದು ಪ್ರಸಂಗದಲ್ಲಿ ಆ ರೀತಿಯಾಗಿ ಅವರನ್ನು ಅನುಸರಿಸ್ಕೊಂಡು ಹೋಗೋದೇ ನಮ್ಗೆ ಶ್ರೇಯಸ್ಕರ ಇಲ್ಲದೆ ನಾವೇ ಸ್ವಂತ ಬುದ್ಧಿ ಮಾಡ್ಕೊಂಡು ಇದು ಹೀಗೆ ಅದು ಹಾಗೆ ಅಂದ್ರೆ ನಮ್ಗೆ ಏನೂ ತಿಳುವಳಿಕೆ ಬರೋದಿಲ್ಲ ಆದ್ರಿಂದ ಸದಾಚಾರ ಏನಿದೆಯೋ ಆ ಸದಾಚಾರವನ್ನು ಶಿಷ್ಟಾಚಾರವನ್ನು ಪಾಲಿಸಬೇಕು ಅನ್ನುವಂತ ಕಿವಿ ಮಾತು ಶಿಷ್ಟಾಚಾರ ಏನಿದೆಯೋ ಅದು ನಮಗೆ ವೇದದ ಮರ್ಯಾದೆಯನ್ನು ತಿಳಿಸ್ತದೆ ಅದರಲ್ಲಿರ್ತಕ್ಕಂತಹ ಒಂದು ಯಾವ ರೀತಿಯಲ್ಲಿ ಒಬ್ಬ ಒಳ್ಳೆ ಮನುಷ್ಯ ನಡ್ಕೊಳ್ಬೇಕು ಅಂತ ಗೊತ್ತಾಗ್ತದೆ ಆದ್ರಿಂದ ಅದನ್ನೇ ಅವಲಂಬಿಸ್ಬೇಕು ಅಂತ ಹೇಳ್ತಾರೆ ಆಕಾರೈ ಇಂಗಿತೈ ಗತ್ಯ ಚೇಷ್ಟಯ ಭಾಷಿತೇ ನಟು ನೇತ್ರವಕ್ತಿಕಾರಾಭ್ಯಾಂ ಲಕ್ಷ್ಯತೆ ಅಂತರ್ಗತ ಮನಃ ನಮ್ಮಸುಳ ಬಂದಿರುತ್ತೆ ಅಂಥದ್ದನ್ನು ಹೊರಗಡೆ ಹೇಗ್ರಿ ನೋಡೋದು ಅಂದರೆ ಅದಕ್ಕೂ ಕೂಡ ಸೈನ್ ಲ್ಯಾಂಗ್ವೇಜ್ ಉಂಟು ಒಬ್ಬ ಮನುಷ್ಯ ಅವ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಒಳಗಡೆ ಏನಿದೆ ಅಂತ ಆದರೆ ಅವ್ನು ನೋಡಬೇಕಾದ್ರೂ ಅವ್ನು ಎಲ್ಲಿ ನೋಡಬೇಕು ಹೇಗೆ ನೋಡಬೇಕು ಅಂತ ಗೊತ್ತಿರಬೇಕು ಅರಿವಿರಬೇಕು ಏನದ ಹಂಗಂದ್ರೆ ಅಂತರ್ಗತ ಮನಃ ಒಬ್ಬ ಮನುಷ್ಯನ ಒಳಗೆ ಮನಸ್ಸಿನ ಒಳಗೆ ಹುದುಕಿಕೊಂಡಿರ್ತಕ್ಕಂತಹ ಇಂಗಿತ ಅವನ ಅಭಿಪ್ರಾಯಗಳು ಹೇಗೆ ತಿಳಿದು ಬರುತ್ತೆ ಆಕಾರೈಹಿ ಅವನ ಶರೀರ ಮಾಧ್ಯಮದಿಂದ ಮೊದಲನೇದಾಗಿ ಅದಕ್ಕೆ ಸಾಮುದ್ರಿಕ ಅಂತ ಕರೀತಾರೆ ಅದರಿಂದ ಇಂಗಿತೈಹಿ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 ಶರೀರದ ಚಲನೆಗಳಿಂದ ಮೂಮೆಂಟ್ ಇಂದ ಕಣ್ಣಿನ ಹುಬ್ಬಿನ ಮೂಗಿನ ಬಾಯಿಯ ತುಟಿಯ ಹ ಇದರ ಇದರಿಂದ ಗೊತ್ತಾಗ್ತದೆ ಅವನ ಏನಿದೆ ಅವನ ಮನಸ್ಸಿನ ಹಿಂದೆ ಅಂತ ಹ್ಮ್ ಭಾಷೆತೆನತು ಮಾತಿನಿಂದ ಮಾತಿನ ಧಾಟಿಯಿಂದ ಮಾತಿನ ಧಾಟಿಯಲ್ಲಿ ಏನಿದೆ ಹೇಗಿದೆ ಅವನ ಮಾತು ಯಾವ ರೀತಿ ಇದೆ ಮತ್ತೆ ನೇತ್ರ ವಕ್ತ ವಿಕಾರಾಭ್ಯ ಕಣ್ಣಿನ ವಿಕಾರಗಳು ವಕ್ರ ಮುಖದ ವಿಕಾರಗಳು ಅಂತರ್ಸೊಳಗಿರುವುದಲ್ಲೂಹತಿ ಪಂಡಿತೋ ಜನಿತ ಜ್ಞಾನ ಫಲಾಬು ಉದೀರಿತಾರ್ಥ ಪಶುನಾ ಗೃಹ್ಯತೆ ಹಿ ದೇಶಿತ ನಿಜವಾದ ಹೆಚ್ಚುಗಾರಿಕೆ ಏನು ಅಂದ್ರೆ ಇನ್ನೊಬ್ಬರು ಹೇಳದೆ ಹೋದ್ರೂ ಕೂಡ ಅವರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಅಭಿಪ್ರಾಯವನ್ನು ತಿಳ್ಕೊಳೋದೇ ಹೆಚ್ಚುಗಾರಿಕೆ ಹೇಳಿದ್ರೆ ಸ್ವಾಮಿ ನಮ್ ಹೆಚ್ಚುಗಾರಿಕೆ ಇಲ್ಲ ಯಾಕೆ ಗೊತ್ತಾ ದೇಶಿತ ಯಾರು ಆಜ್ಞೆ ಮಾಡ್ತಾನೋ ಅಂತಹ ಆಜ್ಞೆ ಮಾಡಿದಾಗ ಹೋಗುವ ಮನುಷ್ಯ ಹಯಾಹ ಕುದುರೆಗಳು ನಾಗಾಶ್ಚ ಆನೆಗಳು ಅವನ ಮೇಲೆ ಇರ್ತಕ್ಕಂತಹ ಮಾವುತ ಸವಾರ ಅವನ್ ಮಾತು ಕೇಳ ಕೇಳುತ್ತೆ ಯಾಕಂದ್ರೆ ಹೊಡಿತಾನ ಹೈ ಹೀಗೋಗು ಹಾಗು ಅಲ್ಲಿ ಹೋಗು ಇಲ್ಲೋಗು ಅಂತ ಹೇಳ್ತಾನೆ ಅದು ಡೈರೆಕ್ಟ್ ಆಗಿ ಹೇಳ್ತಾನೆ ಮಾತಿನಲ್ಲೇ ಹೇಳ್ತಾನೆ ಎಕ್ಸ್ಪ್ರೆಸ್ ಮಾಡ್ತಾನ ಉದೀರಿತಾರ್ಥ ಹೇಳಿದಂತಹ ಮಾತುಗಳು ಅವುಗಳು ಅರ್ಥ ಮಾಡ್ಕೊಳ್ಳಕ್ಕೆ ಅವ್ಕೆ ವ್ಯವಧಾನ ಇಲ್ಲ ಶಕ್ತಿ ಇಲ್ಲ ಆ ಪ್ರಾಣಿಗಳಿಗೆ ಆದ್ರಿಂದ ಅವ್ಕೆ ನಾವು ವ್ಯಕ್ತಪಡಿಸಿ ಹೇಳ್ಬೇಕು ನಾವು ಅಭಿಪ್ರಾಯವನ್ನು ಅಲ್ಲಿ ಹೋಗೋ ನಿಂತ್ಕೊ ಹಂಗ್ ಮಾಡು ಹಿಂಗ್ ಮಾಡು ಅಂತ ಪಶುನ ಅಪಿಗೃಹ್ಯತೆ ಪಶುವು ಕೂಡ ನಾವು ವ್ಯಕ್ತವಾಗಿ ಹೇಳಿರುವುದನ್ನು ಗ್ರಹಿಸುತ್ತದೆ ಅನುಕ್ತಮಿ ಊಹತಿ ಪಂಡಿತ ಒಬ್ಬ ಪಂಡಿತನಾದವನು ಪಂಡಿತನಾದ ವ್ಯಕ್ತಿಯು ಅನುಕ್ತಮಿ ಹೇಳದೇ ಹೋದ್ರೂ ಕೂಡ ಅದನ್ನ ಆತ ಅರಿತುಕೊಳ್ಳಬಲ್ಲ ಅರಿಯಬಲ್ಲ ಜಾಣತನ ಅಂದ್ರೆ ಇದೆ ಪರಯಂಗಿತ ಜ್ಞಾನ ಫಲಾಗಿ ಬುದ್ಧಯ ಯಾಕೆ ನಿಜವಾದ ಬುದ್ಧಿಯ ಕೆಲಸ ಏನು ಅಂದ್ರೆ ಇನ್ನೊಬ್ಬ ಮನುಷ್ಯನ ಅಭಿಪ್ರಾಯವೇನು ಅನ್ನೋದನ್ನು ತಿಳಿಸ್ಕೊಡೋದೇ ಬುದ್ಧಿಯ ಸೂಕ್ಷ್ಮತೆ ಅರಿಚಯ ನಿಜವಾಗಿ ಒಬ್ಬ ಮನುಷ್ಯನಲ್ಲಿ ಬುದ್ಧಿ ಚುರುಕಾಗಿದೆ ಅಂತ ಹೇಳ್ಬೇಕಾದ್ರೆ ಆ ವ್ಯಕ್ತಿ ಹೇಳೋಕಿನ್ ಮುಂಚೆನೇನು ಅಭಿಪ್ರಾಯವನ್ನು ಈತ ಅರ್ತ್ಕೊಂಡ್ಬಿಡ್ಬೇಕು ಹ್ಮ್ ಒಬ್ರು ಏನೋ ಒಂದು ಸಮಯ ಮಾಡ್ತಾ ಇದಾರೆ ಅಂದ್ರೆ ಸ್ವಾಮಿ ಇವತ್ ಯಾಕೋ ಅವ್ರು ಸರಿ ಇಲ್ಲ ನಾವು ಅವ್ರು ಮಾತಾಡ್ಸ್ಬಾರ್ದು ಅಂದ್ ಗೊತ್ತಿರ್ಬೇಕು ಹಂಗೆ ಇದು ಮಾಡ್ದೇನೋ ಕೂಡ ಅವ್ರು ಹೋಗಿ ಅವ್ರ ಮೈ ಮೇಲೆ ಬಿದ್ದ ಮಾತಾಡಿಸ್ತಾ ಇದ್ರೆ ಅವಾಗ ಪಶುಗಳಾಗ್ತೀವೋಲ್ವೋ ಆದ್ರಿಂದ ಸಣ್ಣ ಉದಾಹರಣೆ ನೀವು ಹೇಳಿದ ಉದಾಹರಣೆ ಹಾಗೆ ನಮ್ಮ ಪರಸ್ಪರ ಮಾನವೀಯ ಸಂಬಂಧಗಳಲ್ಲಿ ವ್ಯವಹಾರದಲ್ಲಿ ಈ ರೀತಿಯ ಒಂದು ಕಿವಿ ಮಾತನ್ನು ಅಲ್ಲಿ ಹೇಳ್ತಾರೆ ಅರ್ಥಾದ್ ಭ್ರಷ್ಟ ತೀರ್ಥ ಯಾತ್ರ ಅಂತೂ ಗಚೇ ಇದೆ ಸತ್ಯಾದ ಭ್ರಷ್ಟೋ ರೌರವಂ ಯೋಗಾ ಭ್ರಷ್ಟ ಸತ್ಯ ಧೃತಿ ಚ ಗೇತ ರಾಜ ಭ್ರಷ್ಟೋ ಮೃಗಯಾನ್ ಮೃಗಯ್ರ ಯಾರ ಹಣವನ್ನು ಕಳ್ಕೊಂಡಿದ್ದಾನೋ ಅವನು ಆಟೋಮೆಟಿಕ್ ಆಗಿ ತೀರ್ಥಯಾತ್ರೆಗೆ ಹೋಗೇ ಹೋಗ್ತಾನೆ ಅಂದ್ರೆ ಆಗಿನ ಕಾಲದಲ್ಲಿ ಮನೆ ಮನೆಯನ್ನು ಇಲ್ಲ ಎಲ್ಲ ಕಳ್ಕೊಂಡ್ಬಿಟ್ಟ ಇನ್ನೇನ್ ಮಾಡೋದು ಅಲಿಯೋದು ಆ ಅಲ್ದಾಗ ತೀರ್ಥಯಾತ್ರೆಗೆ ಹೋಗೋಣ ರೀ ನಿಂಗೆ ಅದೊಂದು ರೀತಿ ಅಂದ್ರೆ ಏನೂ ಇಲ್ದಾಗ ತೀರ್ಥಯಾತ್ರೆಗೆ ಹೋಗೋದು ಏನೂ ಇದ್ದಾಗ ಮಜಾ ಮಾಡು ಈ ರೀತಿಯಲ್ಲಿ ಹೇಳ್ತಾ ಇದ್ದ ನೋಡಿ ಎಷ್ಟು ಆ ಜನರ ಒಂದು ಹಾವಭಾವ ಇದನ್ನೆಲ್ಲ ಎಷ್ಟು ಗಮನಿಸ್ಬರ್ದಿದ್ದಾರೆ ನೋಡಿ ಆ ಬೃಹಸ್ಪತಿಯ ನೀತಿ ಸಾರ ಇದಕ್ಕೆ ಬೃಹಸ್ಪತಿ ಅಂತ ಹೇಳೋನು ಅರ್ಥಾತ್ ಭ್ರಷ್ಟ ತೀರ್ಥಯಾತ್ರ ಅಂತೂ ಗಚ್ಚೇತು ಸತ್ಯ ಭ್ರಷ್ಟೋ ರೌರವಂ ವೈ ವ್ರಜೇಚ್ಛ ಸತ್ಯದಿಂದ ಭ್ರಷ್ಟನಾಗ್ತಾನೋ ಅವನು ರೌರವ ಅನ್ನುವಂತಹ ನರಕ ಅದು ನರಕಗಳಲ್ಲಿ ಅತೀ ಪ್ರಸಿದ್ಧವಾದ ಅತಿ ಕಷ್ಟಮಯವಾಗಿರ್ತಕ್ಕಂಥ ನರಕ ಸುಮಾರು ನರಕ ಈ ಅಂತ ಎಂಬತ್ನಾಲ್ಕು ಲಕ್ಷ ಇದ್ರದೇ ಬರ್ತದೆ ಸೊ ವೆರೈಟಿ ನೋಡಿ ಅದು ಸಾಕಾಗಲ್ಲ ಅವರಿಗೆ ಇಮ್ಯಾಜಿನೇಷನ್ಗೆ ಒಂದೊಂದು ನರಕದಲ್ಲಿ ಒಂದೊಂದು ಇಮ್ಯಾಜಿನೇಷನ್ ಆದ್ರಿಂದ ಇಲ್ಲಿ ಸತ್ಯ ಯಾರು ಸತ್ಯ ಮಾತು ಅದರಿಂದ ಬಿದ್ದು ಹೋಗ್ತಾನೋ ಸತ್ಯ ಮಾತನ್ನ ಪಾಲಿಸುವುದಿಲ್ವೋ ಸುಳ್ಳು ಹೇಳಿಕೊಂಡೇ ಜೀವನ ಮಾಡ್ತಾನೋ ಅವನಿಗೆ ರೌರವದಲ್ಲಿ ಒಂದು ಗ್ಯಾರಂಟಿ ಅಂತ ಯೋಗ ಭ್ರಷ್ಟ ಸತ್ಯ ಧೃತಿಂಚ ಗಚ್ಚಿ ಯಾರು ಯೋಗ ಮಾಡಲಿಕ್ಕಾಗಿಲ್ವೋ ಯೋಗದಿಂದ ಬಿದ್ದೋ ಅದ್ನೋ ಅವನು ಕನಿಷ್ಠ ಪಕ್ಷ ಸತ್ಯವನ್ನಾದ್ರೂ ಇಟ್ಕೊಳ್ಬೇಕಂತೆ ಸತ್ಯವನ್ನು ಬಿಡಲೇಬಾರದಂತೆ ಯೋಗ ಮಾಡ್ಲಿಕ್ಕಾಗಲಿಲ್ಲ ಆಯ್ತಪ್ಪ ಕಷ್ಟಪ್ಪ ಶರೀರ ಕೈ ಕೊಡ್ತಾ ಇದೆ ಮನ್ಸ್ ಕೈ ಕೊಡ್ತಾ ಇದೆ ಸತ್ಯ ಹೇಳೋದ್ರಲ್ಲಿ ಏನ ಕಷ್ಟ ನಿನಗೆ ಪರಲೋಕದಲ್ಲಿ ಗಟ್ಟಿಯಾದ ಸೀಟ್ ಬೇಕಾಗಿದ್ರೆ ಸತ್ಯ ಹೇಳಬೇಕು ಅದರಲ್ಲಿ ಏನು ಇದಿಲ್ಲ ನೀನು ದುಡ್ಡು ಕೊಟ್ಬಿಟ್ರೆ ಸುಳ್ಳು ಹೇಳಿಬಿಟ್ರೋ ಪರವಾಗಿಲ್ಲ ನನಗೆ ಅಲ್ಲಿ ಸೀಟ್ ಸಿಗತ್ತೆ ಅಂತ ಆ ಸೀಟ್ ಎಲ್ಲ ದುಡ್ಡುಗೆ ಸಿಗಲ್ಲ ಇಲ್ಲಿ ಸಿಗತ್ತೆ ಸೀಟು ಎಲ್ಲಿ ಈ ಲೋಕದಲ್ಲಿ ಆದರೆ ಆ ಲೋಕದಲ್ಲಿ ಯಾವ ಸೀಟು ಸಿಗಲ್ಲ ಎಂಟ್ರಿಯೇ ಇಲ್ಲ ರಾಜ್ಯ ಭ್ರಷ್ಟು ಮೃಗಯಾಂಚ ಪ್ರಜೆಚ್ಚ ರಾಜ್ಯ ಕೈ ಬಿಟ್ಟು ಹೋದ್ಮೇಲೆ ಇನ್ನೇನ್ ಆಡ್ತಾನೆ ಆ ರಾಜ ಬೇಟೆ ಆಡಕ್ ಹೋಗ್ತಾನ ಎಲ್ಲಿ ದುರ್ಗಾ ಸಪ್ತಶ್ ಗೊತ್ತಾಗುತ್ತೆ ಅಲ್ಲೊಬ್ಬ ರಾಜ ಎಲ್ಲ ಒದ್ದೋಡಿಸುದು ಅವನ್ ನೆಚ್ಕೊಂಡಿರ್ತಕ್ಕಂಥ ಮಂತ್ರಿನೆ ಏನ್ ಮಾಡ್ಬಿಟ್ಟ ಪರದೇಶದ ರಾಜನ ಜೊತೆಗೆ ಸಂಧಿ ಮಾಡಿಕೊಂಡು ಇವನನ್ನು ಒದ್ದು ಓಡಿಸಿ ಕೊನೆ ಇವನು ಅವಮಾನ ತಡೀದಾರದೆ ಸರಿ ಇನ್ನೇನು ಮಾಡೋದು ಓಡೋಗಕ್ಕಿಂತ ಬೇಟೆ ಹಂಗೆ ಖಾಲಿಯಾಗಣ ಅಂತ ಜಾಗ ಅಂದ್ರೆ ಓಡೋಗೋದು ಅಂತಲೇ ಲೆಕ್ಕ ಡೈರೆಕ್ಟ್ ಆಗಲ್ಲ ಇನ್ ಡೈರೆಕ್ಟ್ ಹಾಗೆ ಮಾಡ್ತಾರೆ ಅಂತ ಅಂದ್ರೆ ವಿಧಿ ಇಲ್ಲದ ಕೆಲಸ ಇವಲ್ಲ ಅಂತ ಯೋ ಧ್ರುವ ಪರಿತ್ಯಜ್ಯ ಹಿ ಅಧ್ರುವ ನಿಷೇವತೆ ತಸ್ಯ ನಶ್ಯಂತಿ ಅಧ್ರುವಂ ನಷ್ಟವೇವಚ ಅಂತ ಅದ್ಭುತವಾಗಿರ್ತಕ್ಕಂಥ ಮಾತು ಧ್ರುವ ಪರಿತ್ಯಜ್ಯ ಯಾರು ಶಾಶ್ವತವಾಗಿರ್ತಕ್ಕಂಥದ್ದನ್ನ ಬಿಟ್ಟುಬಿಟ್ಟೋ ನೋಡಿ ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲ ನೀವು ಅದನ್ನ ಈಗ ಇದು ಅನ್ವಯ ಮಾಡ್ಕೋಬೇಕು ನಮ್ಮ ಜೀವನದಲ್ಲಿ ಯಾರು ಶಾಶ್ವತವಾಗಿರುವುದನ್ನು ಬಿಟ್ಟು ಬಿಟ್ಟೋ ಅಧ್ರುವಾಣಿ ನಿಷೇವತೆ ಅಶಾಶ್ವತವಾಗಿರತಕ್ಕಂಥ ಅದ್ರಲ್ಲೇ ಮುಳುಗಿರ್ತಾರೋ ಜೀವನವಿಡೀ ಧ್ರುವಣಿ ತಶ್ಯ ನಶ್ಯಂತಿ ಅವರಿಗೆ ಅವರ ಕೈಯಿಂದ ಶಾಶ್ವತವಾಗಿರೋ ತಪ್ಪೋಗುತ್ತೆ ಅಧ್ರುವಂ ನಷ್ಟಮೇವ ಇಂದ ಅಶಾಶ್ವತವಾಗಿರುವುದಂತೂ ಅವ್ರ ಕೈಯಲ್ಲಿ ಇಲ್ವೇ ಇಲ್ಲ ಯಾಕಂದ್ರೆ ಅದ್ರ ಹೆಸರೇ ಅಶಾಶ್ವತ ಅಂತ ಅದು ಹಿಂಗೆ ಹಿಡಿತಾನೆ ಹೋಗ್ತಾ ಇರುತ್ತೀರಿ ಹ್ಮ್ ಭಗವಂತನನ್ನ ಧರ್ಮವನ್ನ ಬಿಟ್ಟುಬಿಟ್ಟು ಜೀವನದಲ್ಲಿ ಹಣವನ್ನ ಯೌವನವನ್ನ ಇನ್ನಿತರ ಬಲಗಳನ್ನು ಆಶ್ರಯಿಸಿರ್ತಕ್ಕಂಥ ವ್ಯಕ್ತಿಗೆ ಹೇಳ್ತಕ್ಕಂಥ ಮಾತು ಭಗವಂತನ ಧರ್ಮದ ವಿನ ಇವೆಲ್ಲವೂ ಕೂಡ ಅಧ್ರುವ ಅಶಾಶ್ವತ ಇವತ್ತಿರ್ತದೆ ನಾಳೆ ಇಲ್ಲ ಏನಿಲ್ಲ ಎಷ್ಟು ಗಟ್ಟಿಯಾಗಿ ಇಟ್ಕೊಂಡಿರ್ತೀನೋ ಈ ಶರೀರವೇ ಇರಲ್ವಲ್ಲ ಒಂದಿವಸ ಅವಾಗ ಏನ್ಮಾಡೋದು ನಿಮ್ ಸುತ್ತ ಇಡೀ ಜಗತ್ನಲ್ಲಿರೋ ಎಕ್ಸ್ಪರ್ಟ್ ಡಾಕ್ಟರ್ಸ್ ಇರಲಿ ಒಂದು ಉಸಿರು ನಿಮಗೆ ಎಕ್ಸ್ಟ್ರಾ ಕೊಡೋಕ್ಕಾಗಲ್ಲ ಒಂದೇ ಒಂದು ಉಸಿರು ನೀವೆಲ್ಲ ಸುರಿ ನಿಮ್ಮ ಸಂಪತ್ತೆ ಅವರ ಕಾಲು ಕೆಳಗೆ ಒಂದು ಉಸಿರು ಕೊಡಕ್ಕಾಗಲ್ಲ ಎಕ್ಸ್ಟ್ರಾ ನೋಡಿದ್ರ ಅದೇ ಗಟ್ಟಿ ಇಲ್ಲ ಇನ್ನು ಅದು ಅಂಟಿಕೊಂಡಿರ್ತಕ್ಕಂಥದ್ದು ಇವೆಲ್ಲ ಯಾವುದು ಅಶಾಶ್ವತವಾಗಿರ್ತಕ್ಕಂತಹ ಯೌವನ ಬಲಗಳು ಆಸ್ತಿ ಪಾಸ್ತಿ ಅಭಿಮಾನ ಇವೆಲ್ಲವೂ ಕೂಡ ಆದ್ದರಿಂದ ಇದರ ಅರ್ಥ ಏನಾಯಿತು ಶಾಶ್ವತವಾಗಿರ್ತಕ್ಕಂಥದ್ದೇ ನಮ್ಮ ಜೀವನದಲ್ಲಿ ನಾವು ಯಾವತ್ತೂ ಸೇವಿಸಬೇಕು ಭಗವಂತನನ್ನೇ ಸೇವಿಸಬೇಕು ಧರ್ಮವನ್ನೇ ಸೇವಿಸಬೇಕು ಅರ್ಥೇನಾಪಿ ಕಿಂತೆ ಅನರ್ಥೇತು ಸಂಗತಿ ಕೋಕಿ ನಾಮ ಶಿಖಾ ಜಾತಂ ಪನ್ನಗಸ್ಯ ಮಣಿಂ ಯಾವ ಸಂಪತ್ತು ಅನರ್ಥಕ್ಕೆ ಗಂಟಿ ಗಂಟುಕೊಂಡು ಗಂಟು ಹಾಕೊಂಡು ಬಿದ್ದಿದೆಯೋ ಯಾವಾಗಲೂ ಕೂಡ ಅಂತದ್ರಿಂದ ಮನುಷ್ಯನಿಗೆ ಏನ್ ಸ್ವಾಮಿ ಲಾಭ ಸರಿ ಸರ್ಪದ ಹೆಡೆ ಮೇಲೆ ಆ ರತ್ನ ಏನೋ ಸಿಗತ್ತಂತೆ ತಗೊಳಕ್ಕಾಗತ್ತಾ ಅನಿಷ್ಟನೂ ಇದೆ ಪಕ್ಕದಲ್ಲಿ ಅಲ್ಲೇ ಅದ್ರ ಹೆಡೆ ಮೇಲೆ ಇರೋದು ಅದ್ರ ಹೆಡೆ ಮೇಲೆ ಇದೆಯಂತೆ ಆ ರತ್ನ ಅದು ಯಾವ ರೀತಿಯೋ ಹಾಗೆ ಈ ಅರ್ಥದಲ್ಲೂ ಕೂಡ ಅನರ್ಥ ಅಂಟುಕೊಂಡಿದೆ ಅಂತ ಹೇಳ್ತಾನೆ ಯಾಕೆಂದ್ರೆ ಅರ್ಥದ ಅರ್ಜನೆಯಲ್ಲಿ ಅಷ್ಟು ಕಷ್ಟ ಭಗವಂತನನ್ನು ಮರೆಸಿಬಿಡುತ್ತದೆ ಮದ ಬಂದಾಗ ಅದನ್ನು ಅರ್ಜನೆ ಮಾಡುವಲ್ಲಿ ಅನೇಕರನ್ನ ನಾವು ಕಸದಂತೆ ನೋಡ್ತೇವೆ ಅವಮಾನ ಮಾಡ್ತೇವೆ ಹಾಗೆ ನಮ್ಮ ನಾಚಿಕೆಯನ್ನೆಲ್ಲ ಬಿಟ್ಬಿಡ್ತೇವೆ ಎಷ್ಟು ಅನರ್ಥ ಉಂಟು ಅದರಲ್ಲಿ ಅದನ್ನು ಜ್ಞಾಪಿಸ್ಕೊಡ್ತಾ ಇದ್ದಾರೆ ಇಲ್ಲಿ ಸ್ಥಾನು ಎ ಪ್ರಯೋಕ್ತವ್ಯಾ ಭೃತ್ಯಶ್ಚ ಆಭರಣ ಚೂಡಾಮಣಿ ಪಾದೇ ಶೋಭವೇ ವೈ ಕದಾಚನಾ ಸ್ಥಾನ ಪ್ರತಿಯೊಂದು ಕೂಡ ತಮ್ಮ ತಮ್ಮ ಸ್ಥಾನದಲ್ಲಿಯೇ ಶೋಭೆಯನ್ನು ಹೊಂದುತ್ತದೆ ಆ ಸ್ಥಾನದಲ್ಲಿಯೇ ಅವುಗಳನ್ನು ಪ್ರಯೋಗಿಸ್ಬೇಕಂತೆ ಅವುಗಳನ್ನು ಉಪಯೋಗಿಸ್ಬೇಕಂತೆ ಯಾರನ್ನ ಒಬ್ಬ ಆಳನ್ನೇ ಆಗ್ಲಿ ಒಂದು ಆಭರಣವನ್ನೇ ಆಗ್ಲಿ ಯಾರ್ಯಾರು ಎಲ್ಲಲ್ಲಿ ಇತ್ತಿರ್ಬೇಕು ಯಾರ್ಯಾರ ನ ಎಲ್ಲ ಉಪಯೋಗಿಸ್ಬೇಕು ಅಲ್ಲಲ್ಲಿ ಉಪಯೋಗಿಸ್ಬೇಕು ಹ್ಮ್ ನಹಿ ಚೂಡಾಮಣಿ ಪಾದೇ ಶೋಭತೆಯ ವೈ ಕದಾಚ ಚೂಡಾಮಣಿನ್ ನೀವು ಕಾಲೊಳಗೆ ಇಟ್ಕೊಂಡ್ಬಿಟ್ರೆ ಕಾಲ್ ಕೆಳಗೆ ಚೂಡಾಮಣಿ ಅಂದ್ರೆ ಏನರ್ಥ ಚೂಡ ಅಂದ್ರೆ ಕೂದ್ಲು ಆ ಜುಟ್ಟು ಅದ ಶೋಭೆ ಆಗಿರ್ಬೇಕು ಅದು ಅದ್ ಬಿಟ್ಕೊಂಡು ಕಾಲ್ನಲ್ಲಿ ಹಾಕೊಂಡ್ಬಿಟ್ರೆ ನಾನು ಉಂಗುರ ಮಾಡ್ಕೊಂಡ್ಬಿಡ್ತೀನಿ ಅಂತ ಚೂಡಾಮಣಿ ಅದು ಚೂಡಾಮಣಿ ಅಂತ ಹೇಳ್ತಾರೆ ಅದಕ್ಕೆ ಹೇಳಲ್ಲ ಯಾವ್ದಾದ್ರು ಎಲ್ಲೆಲ್ಲಿ ಹಾಕೋಬೇಕು ಅಲ್ಲಲ್ಲೇ ಹಾಕೋಬೇಕು ಇನ್ನೊಂದು ಕಡೆ ಬರ್ತದೆ ಸ್ಥಾನದಿಂದ ಭ್ರಷ್ಟವಾಗಿರ್ತಕ್ಕಂಥ ಹಲ್ಲು ಸ್ಥಾನದಿಂದ ಭ್ರಷ್ಟವಾಗಿರ್ತಕ್ಕಂಥ ಕಣ್ಣು ಎಲ್ಲ ಎಷ್ಟು ಚೆನ್ನಾಗಿ ಕಾಣೋದಿಲ್ವೋ ಹಾಗೆ ಸ್ಥಾನದಿಂದ ಭ್ರಷ್ಟವಾಗಿರ್ತಕ್ಕಂಥ ಪ್ರಜಾಪತಿ ಅವನ ಮಾತು ಕೂಡ ಸರಿಯಾಗಿರೋದಿಲ್ಲ ಅಂತ ಇನ್ನೊಂದು ಕಡೆ ಹೇಳ್ತಾರೆ ಆದ್ರಿಂದ ಎಲ್ಲವೂ ಸ್ವಸ್ಥಾನದಲ್ಲೇ ಇದ್ರೆ ಚೆನ್ನಾಗಿರುತ್ತೆ ಅನ್ನುವಂಥ ಮಾತು ಕಿವಿ ಮಾತು ಚೂಡಾಮಣಿ ಸಮುದ್ರೋ ಅಗ್ನಿರ್ಘಂಟಾಚ ಅಖಂಡ ಬಂಬರಂ ಅಥವಾ ಪ್ರತಿವಿಪಾಲೋ ಮೂರ್ಗ್ನಿ ಪಾದೆ ಪ್ರಮಾದದಹ ಇದಿಷ್ಟು ಕೂಡ ನಾವು ಜೀವನದಲ್ಲಿ ಪ್ರಾಮುಖ್ಯವನ್ನ ಪ್ರಾಮುಖ್ಯತೆಯನ್ನು ಕೊಡಬೇಕು ಅದನ್ನ ಪ್ರಾಮುಖ್ಯತೆ ಕೊಡದೆ ಅದನ್ನು ಕಡೆಗಣಿಸಿದ್ರೆ ಅದು ತಪ್ಪಾಗ್ತದೆ ಅಂತ ಹೇಳ್ತಾರೆ ಒಂದು ಚೂಡಾಮಣಿ ತಲೆಯಲ್ಲಿ ಇಟ್ಕೊಟ್ಟು ಮಣಿ ಸಮುದ್ರ ಸಮುದ್ರ ಸಮುದ್ರ ಎಷ್ಟು ವಿಶಾಲವಾಗಿದೆ ಅಗ್ನಿ ಅಗ್ನಿಯು ಕೂಡ ಘಂಟಾ ಗಂಟೆ ಅಖಂಡ ಮುಂಬರಂ ವಿಶಾಲವಾಗಿರ್ತಕ್ಕಂತಹ ಆಕಾಶ ಅಥವಾ ಪ್ರತಿವೀಪಾಲು ಒಬ್ಬ ರಾಜ ಚಕ್ರವರ್ತಿ ಮೂರ್ಗ್ನಿ ಅವರು ತಲೆಗೆ ಸಮಾನ ಆ ಇಂಪಾರ್ಟೆನ್ಸ್ ಕೊಡಬೇಕಂತೆ ಸಾಧೆ ಅವರನ್ನ ಅಲ್ಲಲ್ಲಿ ಈಲ್ಲವನ್ನೂ ಕೂಡ ಅವುಗಳ ಸ್ಥಾನದಲ್ಲಿ ಇಡದೆ ಅವುಗಳಿಗೆ ಕಡಿಮೆ ಮೌಲ್ಯವನ್ನು ಕೊಟ್ಟಾಗ ಪ್ರಮಾದತಃ ತಪ್ಪು ಉಂಟಾಗುತ್ತದೆ ತಪ್ಪಾಗುತ್ತದೆ ಕುಸುಮಸ್ತಬಕಸ್ ಇವ ದ್ವೇಗತೀತು ಮನಸ್ವಿನ ಮೂರ್ತಿವ ಸರ್ವ ಲೋಕಾನ ಶೀರ್ಷತಃ ಪತಿತೋ ಬಹಳ ಪ್ರಾಕ್ಟಿಕಲ್ ಈಗಿನ ಕಾಲಕ್ಕೂ ಎಲ್ಲ ಕಾಲಕ್ಕೂ ಹೂವಿನ ಗುಚ್ಛ ಕುಸುಮಸ್ತಬಕ ಅದರಂತೆ ಒಬ್ಬ ಬುದ್ಧಿವಂತ ಒಬ್ಬ ಓದಿದಂತಹ ಎಜುಕೇಟೆಡ್ ಬುದ್ಧಿವಂತನ ಗತಿ ಎರಡೆಯಂತೆ ಒಂದು ಅವನಿಗೆ ಏನಾದರೂ ಲಕ್ಕು ಅದೃಷ್ಟ ಕುದಾಯಿಸಿದ್ರೆ ಮೂರ್ನಿ ಹೋಗ್ಬಿಡ್ತಾನೆ ಮೇಲೆ ಟಾಪ್ ಟಾಪ್ ಪೊಸಿಷನ್ಗೆ ಮೂರ್ನಿವಾ ಸರ್ವ ಲೋಕಾನ ಇಡೀ ಲೋಕವನ್ನು ಒಂದು ಜಾಗ ಅವನಿಗೆ ಸಿಗುತ್ತೆ ಶೀರ್ಷತಃ ಪತಿತೋವನೇ ಆ ತಲೆಯಿಂದ ಬಿದ್ದುಬಿಟ್ರೆ ಅವನು ಲಕ್ ಹೋದ್ರೆ ಕೊನೆಗೆ ಅವನು ಕಾಡುಗಟ್ತಾರಷ್ಟೇ ಕಾಲ ಕಸಕ್ಕೆ ಹೋನಿ ಅವನು ಅನ್ನೋಟಿಸಬಲ್ ಅವ್ನು ಯಾರು ಅಂತಲೇ ಗೊತ್ತಾಗಲ್ಲ ಅಲ್ವೇ ನಾವು ನೋಡಲ್ವೇ ಈಗ ಎಂತೆಂಥ ದೊಡ್ಡ ದೊಡ್ಡ ಪ್ಲೇಯರು ಏನೇನಾದ್ರು ಬೀದಿಲ್ ಅದು ಮಾರೋದು ಬೀದಿಲ್ ಇದು ಮಾರೋದು ಮಾಡ್ತಾ ಇದಾರೆ ಈಗ ಒಲಂಪಿಕ್ ಗೆದ್ದು ಕೊಟ್ಟವರು ಭಾರತಕ್ಕೆ ಅವ್ರು ಏನ್ ಮಾಡ್ತಾ ಇದಾರೆ ಚಾಯಿ ಇಟ್ಕೊಂಡು ಮಾರೋದು ವಡೆ ಬೊಂಡ ಮಾರೋದು ಕಸ ಗೊಡಿಸೋದು ಇದನ್ನು ಮಾಡ್ತಾ ಇದಾರೆ ಕರಣಭೂಷಣ ಸಂಗ್ರಹೋಚಿತೋ ಯದಿ ಮಣಿಸ್ತು ಪದೇ ಪ್ರತಿಬದ್ಧ ಶೋಭತೆ ತೋಭವತಿ ಯೋಜಯಿತು ವಚನೀಯತ ಇದು ಯಾರು ಯೋಗ್ಯತೆಯನ್ನ ನೋಡಿ ಇನ್ನೊಬ್ಬನನ್ನ ಕೆಲಸದಲ್ಲಿ ನಿಯೋಜಿಸ್ತಾನೋ ಅವನಿಗೆ ಹೇಳ್ತಕ್ಕಂಥ ಕಿವಿ ಯಾವುದೇ ಒಬ್ಬ ವ್ಯಕ್ತಿಯನ್ನ ನಾವು ಅವನ ಒಳಗಿನ ಯೋಗ್ಯತೆಯನ್ನು ನೋಡಿ ಅವನವನಿಗೆ ತಕ್ಕದಾಗಿರ್ತಕ್ಕಂತಹ ಕೆಲಸಕ್ಕೆ ಹಚ್ಚಬೇಕಂತೆ ಈಗ ಕರ್ಣಭೂಷಣ ಸಂಗ್ರಹ ಉಚಿತೋ ಕಿವಿಗೆ ಶೋಭೆಯನ್ನ ಕೊಡ್ತಕ್ಕಂತಹ ಒಳ್ಳೆ ಜುಂಕಿ ಹ್ಮ ಜುಂಕಿ ಅದನ್ನ ಎಡಿ ಮಣಿಯಷ್ಟು ಪದೇ ಪ್ರತಿಬದ್ಧತೆ ಆ ಮಣಿಯನ್ನು ನೀವೇನಾದ್ರೂ ಕಾಲಗೆ ಹಾಕೊಂಡ್ರೆ ಇಲ್ಲೇ ಚೆನ್ನಾಗಿರುತ್ತೆ ರೀ ಕಾಲಿಗೆ ಅಂತ ಅವಾಗ ಏನಾಗುತ್ತೆ ಆ ಮಣಿ ಏನಾದ್ರೂ ತನ್ನ ಶೈನಿಂಗ್ ಕರ್ಕೊಂಡ್ಬಿಡುತ್ತಾ ಕಿವಿಯಲ್ಲಿ ಹಾಕೊಂಡಾಗ ಯಾವ ಶೈನಿಂಗ್ ಇತ್ತೋ ಕಾಲಲ್ಲಿ ಹಾಕೊಂಡಾಗ ಶೈನಿಂಗ್ ಹಾಗೇ ಇರುತ್ತೆ ಅದ್ರ ವ್ಯಾಲ್ಯೂ ಬಿಟ್ಕೊಡಲ್ಲ ಆದ್ರೆ ನೋಡಿದಂತ ವ್ಯಕ್ತಿಗಳು ಏನ್ ಹೇಳ್ತಾರೆ ಥೂ ಏನ್ ತಲೆ ಕೆಟ್ಟೋಗಿದೇನ್ರಿ ನೋಡಿದ್ರ ಬಯಸ್ಕೊಡೋದ್ಯಾರೋ ಮಣಿ ಬಯಸಿಕೊಡಲ್ಲ ಬಯಸ್ಕೊಂಡಿದ್ಯಾರೋ ಅದನ್ನ ಜಾಗಕ್ಕೆ ಹಾಕ್ಬೋ ಅದನ್ನ ಜಾಗಕ್ಕೆ ಉಪಯೋಗಿಸ್ಕೊಂಡಿರ್ತಾನಲ್ಲ ಅವನ ತಲೆ ನೆಟ್ಟಿಗಿಲ್ಲ ಅಂತ ಹೇಳುತ್ತೆ ಲೋಕ ಹಾಗೆ ಒಬ್ಬ ಒಳ್ಳೆ ಯೋಗ್ಯ ಇರತಕ್ಕಂಥ ವ್ಯಕ್ತಿಗೆ ಆಯಾ ಯೋಗ್ಯವಾಗಿರ್ತಕ್ಕಂಥ ಪೋಸ್ಟ್ ಪದವಿಯನ್ನ ಕೊಟ್ಟು ಅಲಂಕರಿಸಬೇಕು ಅನ್ನುವಂತ ಒಂದು ಕಿವಿ ಮಾತು ಇದು ಪರ್ಸನಲ್ ಮ್ಯಾನೇಜರ್ಗೆ ಹೇಳಿರ್ತಕ್ಕಂಥ ಮಾತು ಇದು ಕರೆಕ್ಟ್ ಕದರ್ಥಿತಸಿ ಧೈರ್ಯವೃತ್ತೇ ನ ಶಕ್ಯತೆಗುಣ ಪ್ರಮ ಅಧಃಕಲೆ ಕೃತಸ ನ ಅದರ್ಶಿಕ ಯಾತಿ ಕದಾಚಿದೇವ ಒಬ್ಬ ಬಹಳ ಧೈರ್ಯವಂತನಾಗಿರ್ತಕ್ಕಂಥ ವ್ಯಕ್ತಿ ಸರ್ವಗುಣ ಸಂಪನ್ನನಾಗಿರ್ತಾನೆ ಅವನನ್ನು ಬೇರೆಯವರು ತಿರಸ್ಕಾರ ಮಾಡ್ತಾರೆ ಅವಮಾನ ಮಾಡ್ತಾರೆ ಬೇಕಂತ ಹಾಗೆ ಅವನನ್ನು ಆಡಿಸ್ತಾರೆ ಸಮಾಜದಲ್ಲಿ ಅಷ್ಟಿದ್ರೂ ಕೂಡ ಅವನ ಕ್ಯಾರೆಕ್ಟರ್ ಮಾತ್ರ ಯಾವತ್ತು ಕಳ್ಕೊಳ್ಳೋಲ್ಲ ಅವನು ಏ ಅವ್ನ ಈ ರೀತಿ ಮಾಡ್ಬಿಟ್ರೆ ಕ್ಯಾರೆಕ್ಟರ್ ಕಳ್ಕೊಂಡ್ಬಿಡ್ತೀನಿ ಹೇಳೋದೇ ಅಲ್ಲ ಯಾಕೆ ಧೈರ್ಯ ವೃತ್ತೆ ಅವನಲ್ಲಿ ತನ್ನ ಒಳಗೆ ಇರ್ತಕ್ಕಂತಹ ಧೈರ್ಯ ಯಾವತ್ತೂ ಅವ್ನು ಕಳ್ಕೊಳ್ಳೋದಿಲ್ಲ ಸಮಾಜ ನನ್ನ ಗುರುಸೆ ಹೋದ್ರೂ ಕೂಡ ನನ್ನಲ್ಲಿ ಇರ್ತಕ್ಕಂತಹ ಧೈರ್ಯವನ್ನು ನಾನು ಕಳ್ಕೊಳ್ಳೋದಿಲ್ಲ ಧೈರ್ಯವನ್ನು ಕಳ್ಕೊಂಡ ವ್ಯಕ್ತಿ ಅವಾಗ ತನ್ನಲ್ಲಿ ಇರ್ತಕ್ಕಂತಹ ಚಾರಿತ್ರ್ಯವನ್ನು ಕಳ್ಕೊಂಡ್ಬಿಡ್ತಾನೆ ಅದಾಗೋದಿಲ್ಲ ಹೇಗೆ ಒಂದು ಉದಾಹರಣೆ ಕೊಡ್ತಾರೆ ನೋಡಿ ಅಗ್ನಿ ಅಧಃ ಕಲೇನಾಪಿ ಕೃತಸ್ಯವನ್ನೇಹ ಯಾವನೋ ಒಬ್ಬ ಮೂರ್ಖ ಅಗ್ನಿಯನ್ನು ಕೆಳಗೋಗು ಕೆಳಗೋಗು ಅಂತ ಹಿಂಗಂದ್ರೂ ಕೂಡ ಅಗ್ನಿ ಮೇಲುಮುಖವಾಗಿ ಅದು ಉರಿಯುತ್ತಂತೆ ಯಾವತ್ತು ಅಗ್ನಿಯನ್ನು ಕೆಳಮುಖವಾಗಿ ನೀವು ಉರ್ಸೋಕ್ ಆಗಲ್ಲ ಅದು ಹಿಂಗೇ ಉರಿಯದು ಹಿಂಗೇ ಹೋಗ್ಬೇಕು ನೀವು ಹಿಂಗೆ ಹಿಡಿದ್ರು ಕೂಡ ಹಿಂಗನ್ನುತ್ತ ಆ ರೀತಿಯಲ್ಲಿ ಒಬ್ಬ ಧೈರ್ಯವಂತನಾಗಿರ್ತಕ್ಕಂತಹ ಗುಣೈ ಗುಣಿ ಸದ್ಗುಣಿ ಅವನು ಆ ಧೈರ್ಯದ ಪ್ರಭಾವದಿಂದಲೇ ತನ್ನಲ್ಲಿರ್ತಕ್ಕಂಥ ಸದ್ಗುಣಗಳನ್ನು ಎಂದೂ ತ್ಯಾಗ ಮಾಡುವುದಿಲ್ಲ ಇದಿ ಮಾತು ಸದ್ಗುಣಿಗಳಿಗೆ ಸದಾಚಾರ ವ್ಯಕ್ತಿಗಳಿಗೆ ಲೋಕದಲ್ಲಿ ಅಯ್ಯೋ ನಾನು ಹಿಂಗೆ ಅವಮಾನ ಮಾಡಿದ್ರಿ ಮರ್ಯಾದೆ ಕೊಡಲಿಲ್ಲ ರೀ ಆದ್ರಿಂದ ಇನ್ಮೇಲೆ ಮಾಡ್ತೀನಿ ಸುಲ್ತಾನೆ ಮಾಡ್ತೀನಿ ಇನ್ಮೇಲೆ ಇದೇ ಇಸ್ಕೋತೀನಿ ಬ್ರೈಬ್ ಇದು ಯಾವಾಗ ಧೈರ್ಯ ಕಳ್ಕೊಂಡಾಗ ತನ್ನಲ್ಲೇ ಆತ್ಮವಿಶ್ವಾಸವನ್ನ ಕಳ್ಕೊಂಡಾಗ ಅದಕ್ಕೆ ಹೇಳ್ತಾರೆ ಆತ್ಮವಿಶ್ವಾಸ ಕಳ್ಕೊಳ್ಬಾರ್ದು ತನ್ನ ಅಭಿಮಾನ ಸ್ವಾಭಿಮಾನವನ್ನು ಕಳ್ಕೊಳ್ಬಾರ್ದು ತನ್ನಲ್ಲಿರ್ತಕ್ಕಂಥ ಧೈರ್ಯವನ್ನು ಕಳ್ಕೊಳ್ಬಾರ್ದು ಅವಾಗ ಹೀಗೆ ಊರ್ಧ್ವಮುಖವಾಗಿ ಜ್ಯೋತಿಸ್ಬೋದು ಅನರ್ಥಿ ಅರ್ಥರೂಪಾಶ್ಚ ಅರ್ಥಾಶ್ಚ ಅನರ್ಥರೂಪಿಣ ವಿನಾಶಾಯ ದೈವಾಯತ್ತಸ ವಯಿಸ ದೈವಾಯತ್ತ ಅವನು ಮಾಡಿರ್ತಕ್ಕಂತಹ ಕರ್ಮಗಳೇ ಅವನಿಗೆ ದೈವವಾಗುತ್ತದೆ ದೈವ ಅಂದರೆ ನಿಜವಾದ ಪರಿಭಾಷೆಯಲ್ಲಿ ನಿಜವಾದ ಪರಿಭಾಷೆಯಲ್ಲಿ ದೈವ ಅನ್ನುವಂಥ ಶಬ್ದಕ್ಕೆ ಅನೇಕ ಅರ್ಥ ಇದೆ ನಾವು ಹೇಳ್ತೇವೆ ಫಾರ್ಚೂನ್ ಅಂತ ದೈವ ಅಂದರೆ ಫಾರ್ಚೂನ್ ಪ್ರಾವಿಡೆನ್ಸ್ ಅಂತ ಏನಂಗಂದ್ರೆ ಅದೇನು ನಾವು ಮಾಡದೆ ಇರೋದಲ್ಲ ಅದು ನಾವು ಮಾಡ್ಕಂಡಿರೋದು ಇರ್ತದೆ ಡೆಪಾಸಿಟ್ ಆ ಡೆಪಾಸಿಟ್ಗೆ ದೈವ ಅಂತ ಹೆಸರು ದೈವ ಎತ್ತ ಅಂತ ಇನ್ಯಾವನೋ ಮಾಡಿದ್ದು ನಮಗೆ ಬರಲ್ಲ ಯಾವತ್ತು ನೆನ್ಪಿಟ್ಟು ನಮ್ಮ ಪಕ್ಕದ ಮನೆಯವನು ನಮ್ಮ ನೆಂಟ್ರಿ ಮಾಡಲು ನಮ್ಗೆ ಬರಲ್ಲ ನಾವ ಮಾಡಿದ್ದೇ ನಮ್ಗೆ ಬರಲ್ ಅದನ್ನೇ ದೈವ ದೈವದಿಂದ ಬಂದದ್ದು ಅಂತ ಆ ದೈವದಿಂದ ಬಂದದ್ದನ್ನೇ ನಾವು ಊಹಿಸುವುದಕ್ಕೆ ದೈವಜ್ಞ ಅಂತ ಕರಿತೇವೆ ಅದಕ್ಕೆ ಜ್ಯೋತಿಷ ಅಂತಲೇ ಹೇಳುದು ದೈವ ಅಂದರೆ ಗ್ರಹಗತಿಗಳು ಆ ಗ್ರಹಗತಿಗಳು ಹೇಗೆ ಗೊತ್ತಾಗತ್ತೆ ನಮ್ಮ ಕರ್ಮದ ಪ್ರತಿಫಲನ ಅಷ್ಟೇ ಇನ್ನೇನಿಲ್ಲ ಅದು ಇದು ಅನರ್ಥಹಿ ಅರ್ಥರೂಪಾಶ್ಚ ಅರ್ಥಾಶ್ಚ ಅನರ್ಥರೂಪಿಣ ಮಿಸ್ಫಾರ್ಚೂನ್ ಅಂತ ನಾವು ಯಾವ್ದನ್ನು ತಿಳ್ಕೊಂಡಿರ್ತೀವೋ ಅದು ನಿಜವಾಗ್ಲೂ ಫಾರ್ಚೂನ್ ಆಗಿರುತ್ತಂತೆ ನಮ್ಗೆ ಯಾವುದನ್ನ ನಾವು ಫಾರ್ಚೂನ್ ಅಂತ ತಿಳ್ಕೊಳ್ತೀವೋ ಅದು ಮಿಸ್ಫಾರ್ಚೂನ್ ಆಗಿರುತ್ತಂತೆ ನೋಡಿದ್ರ ನಮಗೆ ಯಾವುದ್ರಲ್ಲಿ ಏನು ಹುಡುಕಬೇಕೋ ಅದು ಗೊತ್ತಿರಬೇಕು ಯಾವ ರೀತಿ ಅಂತ ಯಾವೊಂದೋ ಒಬ್ಬರಿಗೆ ಏನೋ ಒಂದು ದೊಡ್ಡ ಆಕ್ಸಿಡೆಂಟ್ ಆಗೋಗೋದು ಪಟಕ್ ಅಂತ ಒಂದು ಸ್ಕ್ರಾಚ್ ಆಗೋಯ್ತು ಹುಯ್ಯೋ ಏನ್ರಿ ಸ್ಕ್ರಾಚ್ ಆಗೋಯ್ತದ್ರಿ ಅಂತ ಒಂದು ನಿಮಿಷ ಅವ್ನು ಸುಮ್ಮನೆ ವಿಚಾರ ಮಾಡಿದ್ರೆ ಆ ಸ್ಕ್ರಾಚ್ ಆಗಿಲ್ಲದೆ ಹೋಗಿದ್ರೆ ಅವನ್ ಪ್ರಾಣನೇ ಹೋಗ್ಬಿಡ್ತಿತ್ತ ಆಕ್ಸಿಡೆಂಟ್ ಅಲ್ಲಿ ನೋಡಿ ಅದು ಅನರ್ಥ ರೂಪದಲ್ಲಿ ಕಾಣ್ತಾ ಇದೆ ಆದ್ರೆ ನಿಜವಾಗ್ಲೂ ಅರ್ಥ ಅದು ಆದ್ರೆ ಯಾವ ಹೇಳ್ತಾನೆ ಏ ಎಲ್ಲ ತುಂಬಾ ಚೆನ್ನಾಗಿದೆಯಪ್ಪ ಈಗ ನನ್ಗೆ ಎಲ್ಲ ಸಕ್ಸಸ್ಸೇ ಆಗ್ತಾ ಇದೆ ಅಂತ ಹಿರಿ ಹಿರಿ ಹಿಗ್ತಾನೆ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 ಆದ್ರಿಂದ ಎಲ್ಲವೂ ಕೂಡ ನಮ್ ನಮ್ ವಿನಾಶಕ್ಕೆ ಕಾರಣವಾಗ್ತಕ್ಕಂಥದ್ದು ದೈವದಿಂದ ನಾವು ಮಾಡಿರ್ತಕ್ಕಂತಹ ಪುಣ್ಯ ಪಾಪಗಳಿದ್ಲೆ ಹೊರತು ತಾವು ತಾವೇ ಅಲ್ಲ ಒಂದು ಸರ್ಪ ಕೂಡ ನಮ್ಮ ಪಕ್ಕದಲ್ಲಿದ್ರೆ ನಮ್ಮ ದೈವ ಸರಿ ಇದ್ರೆ ನಮ್ಮ ಕಚ್ಚಲ್ಲ ಅಲ್ವಾ ನೀವು ಮಲ್ಕೊಂಡಿರ್ತ ಕೆಲಸದವ ನಿಮ್ಮ ಮೈ ಮೇಲೆ ಹರಿದೋಗಿರುತ್ತೆ ಸಾರಿ ಅಂತ ನಿಮ್ಗೆ ಗೊತ್ತೇ ಇಲ್ಲ ಎದು ಎದ ಮೇಲೆ ಯಾರೋ ಒಬ್ರು ಹೇಳ್ತಾರೆ ನಿಮ್ ಮೈ ಮೇಲೆ ದೊಡ್ಡ ಸರ್ಪ ಹೋಯ್ತ್ರಿ ಅಂತ ಹೌದಾ ಗೊತ್ತಾಗ್ಲಿಲ್ಲ ಏನೂ ಮಾಡಲಿಲ್ಲ ನಿಮ್ಗೆ ಯಾಕೆ ನಿಮ್ದು ಇದು ಚೆನ್ನಾಗಿತ್ತು ಸರಿ ಎಲ್ಲೋ ಏನೋ ಆಯಿತು ದೈವ ಸರಿ ಇಲ್ಲ ಅವನಿಗೆ ಯಾವುದೋ ಹುಡ ಸಣ್ಣ ಹುಡ ಕಚ್ತು ಸಣ್ಣ ಹುಡ ಅದು ನಂಜಾಗಿ ಅದನ್ನೇನೋ ಮಾಡಕ್ಕು ಯಾವ ಡಾಕ್ಟ್ರ್ ತಲೆ ಕೆಟ್ಟು ಏನೋ ಔಷಧಿ ಕೊಟ್ಟು ನೋಡಿ ಹಾಗಾಗಿದೆ ಕೇಸ್ ಕೊನೆಗೆ ಆ ಒಂದು ಕೈಯಿಂದ ಹೋಗೇ ಬಿಟ್ಟ ಆ ವ್ಯಕ್ತಿ ಒಂದೇ ಒಂದು ಬೆರಳಿನಿಂದ ಯಾರಿಗೂ ಬುದ್ಧಿ ಬರೋದಿಲ್ಲ ಈ ಬೆರಳನ್ನು ಅಟ್ಲೀಸ್ಟ್ ಕೊನೆಗೀಸ ಇದು ಮಾಡಿ ಆಂಪ್ಯುಟೇಟ್ ಮಾಡಿ ಆ ವ್ಯಕ್ತಿಯನ್ನು ಉಳಿಸೋಣ ಯಾಕೆ ಇವನ್ ಸರಿ ಇಲ್ಲ ಇವನ್ ಸರಿ ಇಲ್ದಾಗ ಇವನಿಗೆ ಸಂಬಂಧಪಟ್ಟಂತ ಎಲ್ಲ ವ್ಯಕ್ತಿಗಳಿಗೆ ಕೆಟ್ಟೋಗುತ್ತಿದ್ದವು ಪೈಲಟ್ ಕೆಟ್ಟೋಗುತ್ತೆ ೀಗೆ ಪ್ರತಿಯೊಂದು ಕೂಡ ನಮ್ಮ ದೈವಕ್ಕೆ ಅನುಸಾರವಾಗಿ ಆಯಾ ಕರ್ಮಗಳು ಫಲವನ್ನು ಕೊಡ್ತದೆ ನಾವು ಯಾರ ಮೇಲೂ ದೋಷಣೆ ಮಾಡೋಂಗಿಲ್ಲ ಅವನಿನ್ ಹಿಂಗಾಯ್ತು ಇವನಿನ್ ಹಿಂಗಾಯ್ತು ದೈ ನಿನ್ನಿನ್ ಹಿಂಗಾಯ್ತು ಹೇಳ್ಕೊ ನನ್ನಿಂದ ಹಂಗಾಯ್ತು ನನ್ನಿಂದ ನನಗೆ ಕಷ್ಟ ಬಂತು ಇದು ಸರಿಯಾದ ಉತ್ತರ ಇನ್ನೊಬ್ಬನಿಂದ ನನಗೆ ಈ ರೀತು ಈ ರೀತಿ ಆಯ್ತು ಸರಿಯಲ್ಲ ಇದನ್ನ ನಮ್ಮ ಶಾಸ್ತ್ರಗಳು ಹೇಳ್ಕೊಡ್ತಕ್ಕಂಥ ರೀತಿ ಎಲ್ಲ ಹೀಗೆ ನಿಮ್ ನಿಮ್ಮ ಇದು ನೀವು ನೀವೇ ಜವಾಬ್ದಾರಿ ಕಾರ್ಯಕಾಲೋಚಿತ ಅಪಾಪ ಮತಿ ಸಂಜಾ ಹಿ ವೈ ಸಾನುಕೂಲ ದೈವೇಶು ಪುಂಸ ಕಾರ್ಯಕಾಲೋಚಿತ ಅಪಾಪ ಮತಿ ಪುಣ್ಯ ಬುದ್ಧಿ ಪುಣ್ಯ ಮಾಡಬೇಕು ಅನ್ನುವಂತಹ ಬುದ್ಧಿ ಕಾರ್ಯಕಾಲೋಚಿತ ಆ ಕಾರ್ಯದಲ್ಲಿ ಪುಣ್ಯ ಮಾಡಬೇಕು ಆ ಕಾಲಕ್ಕೆ ತಕ್ಕಂತೆ ಪುಣ್ಯ ಮಾಡಬೇಕು ಅನ್ನುವಂಥ ಬುದ್ಧಿ ಹುಟ್ಟುವುದು ಸಾಕೂಲೇಶು ದೈವೇಶು ಯಾವಾಗ ಅವನ ದೈವ ಅನ್ನೋದು ಅವನಿಗೆ ಸರಿ ಆಗತ್ತೋ ಅವನ ಜೊತೆಗೆ ಬರುತ್ತೋ ಆವಾಗ ಮಾತ್ರ ಅವನಿಗೆಲ್ಲ ಕಡೆ ಆ ಬುದ್ಧಿ ಅದೇ ರೀತಿ ಆಗತ್ತೆ ನೋಡಿ ಈ ಪುಣ್ಯ ಮಾಡು ಒಳ್ಳೇದಾಗತ್ತೆ ಈಗ ಪುಣ್ಯ ಮಾಡು ಇಲ್ಲಿ ಪುಣ್ಯ ಮಾಡು ಹೀಗೆ ಹೇಳ್ಕೊಡುತ್ತ ಒಳಗಡೆಯಿಂದ ಪ್ರಚೋದನೆ ಮಾಡುತ್ತೆ ಪ್ರೇರಿಸುತ್ತೆ ಹಾಗೆ ಪ್ರೇರಿಸಿದಾಗ ಅವನ್ ಪುಣ್ಯ ಮಾಡಿದಾಗ ಅವ್ನಿಗೆಲ್ಲ ಕಡೆ ಒಳ್ಳೇದಾಗ್ತಾ ಹೋಗುತ್ತೆ ಇಲ್ವಾ ಒಳಗಡೆ ಪ್ರೇರಣೆನೇ ತಪ್ಪಾಯ್ತಾ ಒಂದು ಹೆಜ್ಜೆ ಏಕತ್ರ ಪರಿನಿಷ್ಠಾಸ್ತಿ ಜ್ಞಾನಸಿಲ ಶೌನಕ ಸರ್ವ ಸರ್ವ ಜಾಹತಿ ಸರ್ವಜ್ಞೋಸ್ತಿ ಕುತ್ಚಿತ್ ಬಹಳ ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ಮಾತು ನಾವು ಹೇಳ್ತೇವೆ ಸರ್ವಜ್ಞ ಸರ್ವಜ್ಞ ಸರ್ವಜ್ಞ ಸರ್ವಜ್ಞ ಅಂತ ಸರ್ವಜ್ಞರು ಎಲ್ಲೂ ಇಲ್ವಂತೆ ನಏಕತ್ರ ಪರಿನಿಷ್ಠ ಅಸ್ತಿ ಒಂದು ಜ್ಞಾನ ಅನ್ನೋದು ಯಾವಾಗಲೂ ಕೂಡ ಒಬ್ಬನಲ್ಲೇ ಎಲ್ಲ ಸಂಗ್ರಹವಾಗಿರೋದಿಲ್ಲ ಎಲ್ಲ ಕಡೆ ಹರಡ್ಕೊಂಡಿರುತ್ತೆ ಒಬ್ಬ ಒಂದ್ರಲ್ಲಿ ಎಕ್ಸ್ಪರ್ಟು ಇನ್ನೊಬ್ಬ ಇನ್ನೊಂದರಲ್ಲಿ ಎಕ್ಸ್ಪರ್ಟು ಮತ್ತೊಬ್ಬ ಮತ್ತೊಬ್ಬರಲ್ಲಿ ಎಕ್ಸ್ಪರ್ಟು ಇನ್ನೊಬ್ಬ ಮತ್ತೆ ಇನ್ನೊಂದರಲ್ಲಿ ಎಕ್ಸ್ಪರ್ಟ್ ಹಾಗೆ ಅನೇಕ ಜನರಲ್ಲಿ ಆ ಜ್ಞಾನ ಹರಿದು ಹಂಚು ಹೋಗಿದೆ ಏಕತ್ರ ಪರಿನಿಷ್ಠ ಅಸ್ತಿ ಜ್ಞಾನ ಶೌನಕ ಸರ್ವ ಸರ್ವಂನ ಜಾನ ಎಲ್ಲರೂ ಎಲ್ಲವನ್ನೂ ಬಲ್ಲವರಲ್ಲ ಎಲ್ಲರೂ ಎಲ್ಲವ ಎಲ್ಲರನ್ನೂ ಬಲ್ಲವರಲ್ಲ ತಿ ಕುತ್ ಎಲ್ಲೂ ಕೂಡ ಸರ್ವಜ್ಞನೆಂಬುವನು ಸಿಗುವುದಿಲ್ಲ ನೋವಿತ್ ಕಿ ಲೋಕೆ ನ ಅತ್ಯಂತ ಮೂರ್ಖೋ ಭು ವಿಚಿತ್ ಜ್ಞಾನ ನೀಚೋತ್ತಮ್ಯಮೇನ ಯೋಯಂ ವಿಜಾನತಿ ಸತೇನ ವಿ ಈಗ ಇದೆಲ್ಲ ಸಾಪೇಕ್ಷ ಅನ್ನೋದು ಹೇಳ್ತಾರೆ ಒಬ್ಬ ಜ್ಞಾನನೇ ಆಗಿದೆ ಎಲ್ಲವನ್ನೂ ಅರಿತಿದ್ದೇನೆ ಅಂತ ಹೇಳುವನು ಈ ಲೋಕದಲ್ಲಿ ಇಲ್ಲ ನವವಿತ್ ಕಶ್ಚಿತ್ ಇಹ ಅಸ್ತಿ ಎಲ್ಲವನ್ನೂ ಬಲ್ಲೆ ಎಂಬುದಾಗಿ ಹೇಳುವವನು ಈ ಲೋಕದಲ್ಲೇ ಇಲ್ಲ ನ ಅತ್ಯಂತ ಮೂರ್ಖೋ ಗುಬಿಚ ಕಂಚಿತ್ ನನ್ಗೆ ಏನೂ ಗೊತ್ತಿಲ್ಲ ಅನ್ನೋನು ಈ ಭೂಮಿಯಲ್ಲೇ ಇಲ್ಲ ಏನೂ ಗೊತ್ತಿಲ್ಲ ನೀವೀರ ಅವನು ಓದಕ್ ಗೊತ್ತಿಲ್ಲ ಆದ್ರ ಮೂರ್ಖ ಅಯ್ಯೋ ರಾಮ ಓದಕ್ ಗೊತ್ತಿಲ್ಲ ಅಂದ್ರೆ ಮೂರ್ಖ ಅಂತ ಹೇಳ್ ಹೇಳ್ಬೇಕು ಅವ್ನು ನಿಮ್ಗಿಂತ ಬೇರೆದ್ರಲ್ಲಿ ಪಂಡಿತ ಅವನಲ್ಲಿರ್ತಕ್ಕಂಥ ಕಾಮನ್ ಸೆನ್ಸ್ ಓದವ್ರಲ್ಲಿ ಇರೋದಿಲ್ಲ ಆದ್ರಿಂದ ಅತ್ಯಂತ ಮೂರ್ಖನಾದೂನು ಕೂಡ ಲೋಕದಲ್ಲಿ ನಮ್ಗೆ ಸಿಗೋದಿಲ್ಲ ಹಾಗಿದ್ರೆ ನಾವು ಸಾಪೇಕ್ಷವಾಗಿಯೇ ಈ ಲೋಕದಲ್ಲಿ ಡಿಗ್ರಿ ಕೊಡ್ತಾ ಹೋಗ್ತೇವೆ ಏನದು ಜ್ಞಾನೇನ ನೀಚೋತ್ತಮ ಮಧ್ಯಮೇ ಇದು ಉತ್ತಮ ಜ್ಞಾನ ಇದು ನೀಚ ಜ್ಞಾನ ಇದು ಮಧ್ಯಮ ಜ್ಞಾನ ಈ ರೀತಿಯಾಗಿ ಯೋಯಂ ವಿಜಾನಾತಿ ಯಾರು ಈ ರೀತಿಯ ಜ್ಞಾನವನ್ನ ಅರಿತಾನೆ ಉತ್ತಮವಾಗಿರತಕ್ಕಂಥ ಜ್ಞಾನವನ್ನು ಅರಿಯ ಉದಾಹರಣೆಗೆ ಈಗ ಬ್ರಹ್ಮಜ್ಞಾನ ಈ ಬ್ರಹ್ಮಜ್ಞಾನಿಗೆ ನರ್ಸರಿಯೇ ಫೇಲ್ ಆಗಿರ್ಬೋದು ಅಲ್ವೇ ಎಸ್ ಎಸ್ ಎಲ್ ಸಿ ಆದರೂ ಅವನ ಜ್ಞಾನ ಯಾವುದು ಬ್ರಹ್ಮಜ್ಞಾನ ಉತ್ತಮ ಜ್ಞಾನ ಆದ್ರಿಂದ ಆತ ಉತ್ತಮ ಜ್ಞಾನ ಮಧ್ಯಮ ನೀಚ ಹೀಗೆ ಆಯಾ ಜ್ಞಾನವನ್ನು ಬಲ್ಲವನು ಉತ್ತಮ ಮಧ್ಯಮ ನೀಚ ಅಂತ ಅನ್ಸ್ಕೊಳ್ತಾನೆ ಹೀಗೆ ಸತೇನ ವಿನ್ ಅದರಿಂದಲೇ ಅವನು ವಿದ್ವಾಂಸನಾಗ್ತಾನೆ ಅಂತರ್ಥ ವ್ಯಾಘ್ರೀವ ತಿಷ್ಟತಿ ಜರ ಅತಿ ತರ್ಜಯಂತ ರೋಗಶ್ಚ ಶತ್ರುವ ಇವ ಪ್ರಭವಂತ ಗಾತ್ರೇ ಆ ಯು ಪರಿಸ್ರವತಿ ಭಿನ್ನ ಘಟೋ ಲೋಕೋ ನ ಆತ್ಮ ಹಿಂ ಆಚರೀಹ ಕಶ್ಚಿತ್ ಬಹಳ ಮನನ ಮಾಡತಕ್ಕಂಥದ್ದು ವಯಸ್ಸಾದ ತಕ್ಷಣ ನಮಗೆ ವ್ಯಗ್ರಿ ಇವತ್ತಿಷ್ಟತಿ ಹೆಣ್ಣು ಹುಲಿ ಯಾವ ರೀತಿಯಲ್ಲಿ ತಿನ್ಲಿಕ್ಕೆ ನೋಡ್ತಾ ಇದೆಯೋ ಹಾಗೆ ನೋಡ್ತಾ ಇದೆಯಂತೆ ಯಾವುದು ಜರಾ ಮುಪ್ಪು ಎಲ್ಲರನ್ನು ನೋಡ್ತಾ ಇದ್ದೀವಿ ದುರ್ಗುಟ್ಕೊಂಡು ನೋಡ್ತಾ ಇದೆ ಯಾವಾಗ ಕಬ್ರಿಸೋದು ಜ್ವರ ಜರೆ ಆ ಮುಪ್ಪು ನೋಡ್ತಾ ಇದೆ ಕಣ್ಣು ದುರ್ಗುಟ್ಕೊಂಡು ಯಾವ ರೀತಿ ವ್ಯಘ್ರಿ ಇವ ಹೆಣ್ಣು ಹುಲಿಯ ರೀತಿಯ ತರ್ಜಯಂತಿ ಅದು ಬಂದು ಅಪ್ಪರ್ಸತ್ತೆ ತನ್ನ ಇದನ್ನ ಪಂಜ ರೋಗಾಷ್ಟ ಶತ್ರುವ ಇವ ಪ್ರಭವಂತಿಗಾತ್ರೆ ಶತ್ರುಗಳು ಯಾವ ರೀತಿ ಅಟ್ಯಾಕ್ ಮಾಡ್ತಾರೋ ಒಂದು ಫೋಲ್ಟ್ ಅನ್ನ ಆ ರೀತಿ ರೋಗಗಳು ಕಾಯ್ತಾ ಇದೆ ಅಂತ ಅಟ್ಯಾಕ್ ಮಾಡುತ್ತೆ ಡೆಂಗು ಪಂಗು ಅದು ಇದು ಅಂತ ಅಲ್ಲೇ ಇರುತ್ತೆ ಪಕ್ಕದಲ್ಲಿ ನಮ್ಗೆ ಗೊತ್ತಾಗಲ್ಲ ನಮ್ಮ ಶರೀರ ಎಲ್ಲಿ ತನಕ ಸುದೃಢವಾಗಿರುತ್ತೋ ಶಕ್ತವಾಗಿರುತ್ತೋ ಅಲ್ಲಿ ತನಕ ಪಕ್ಕದಲ್ಲಿ ಇರುವುದು ಅಟ್ಯಾಕ್ ಮಾಡೋಲ್ಲ ನಮ್ಮ ಶರೀರ ಟೆನ್ಷನ್ ಇಂದ ದುರ್ಬಲವಾಯ್ತೋ ಅಲ್ಲೇ ಲಗ್ಗೆ ಕ್ಷಣಾರ್ಲ್ಲಿ ನಾಶ ಮಾಡಿಬಿಡ್ತು ಆಮೇಲೆ ಆಯು ಪರಿಸರವತಿ ಭಿನ್ನ ಘಟಾದಿ ಬಾಂಬು ಒಂದು ಹೊರದಂತಹ ಮಡಕೆಯಿಂದ ನೀರು ಹೇಗೆ ಸುರ್ರಂತ ಸುರಿದೋಗುತ್ತೋ ಹಾಗೆ ನಮ್ಮ ಆಯುಸ್ಸು ಸುರ್ರಂತ ಸುರಿದೋಗ್ತಾ ಇತ್ತು ಲೋಕೋನಚ ಆತ್ಮಹಿತ ಆಚರ ದೀಹ ಕಷ್ಟ ಇಷ್ಟಾದೂ ಕೂಡ ಜನರು ತಮ್ಮ ಆತ್ಮಕ್ಕೆ ಒಳ್ಳೇದಾಗಿರ್ತಕ್ಕಂಥದ್ದನ್ನು ಆಚರಿಸ್ತಾನೇ ಇಲ್ವಲ್ಲ ನೋಡಿದ್ರ ಕರುಣ ಪುರಾಣ ಯಾಕೆ ಓದ್ಬೇಕು ಅಂತ ಎಂತ ಒಂದು ವೈರಾಗ್ಯ ಸೂಚಕ ಎಂತ ಒಂದು ನಮ್ಮ ತಲೆಗೆ ಮೆಡಿಸಿನ್ ಕೊಡ್ತಾ ಇರಿ ಇದನ್ನು ಬಿಟ್ಕೊಂಡು ಹೆದರ್ಕೊಂಡು ಓಡ್ಕೊಂಡು ಆಚೆ ನೀವ್ ಎಷ್ಟು ಹೆದರು ಓಡಿದ್ರು ಕೂಡ ಯಾವುದ್ರಿಂದ ತಪ್ಪಿಸ್ಕೋಬೇಕೋ ಅದಕ್ಕೆ ಹೋಗ್ಬಿಡ್ತೀರಾ ನೀವು ಕರೆಕ್ಟ್ ಆಗಿ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅದ್ರಲ್ಲಿ ಮಾತ್ರೆ ಇಲ್ಲ ಯಾಕೆ ತಪ್ಪಿಸ್ಕೊಳ್ಳೋದು ಹಪ್ಕೊಳ್ಳಿ ಅದನ್ನು ತಪ್ಪಿಸ್ಕೊಳ್ಳೋದಲ್ಲ ಹಪ್ಕೋಬೇಕದು ಅದು ಒಬ್ಬ ವೀರನ ಲಕ್ಷಣ ಮಾತೃವತ್ ಪರದಾರೇಷು ಪರದ್ರವ್ಯಷ್ಟು ದೋಷ್ಟವತ್ತು ಆತ್ಮವತ್ ಸರ್ವಭೂತು ಯ ಪಶ್ಯತಿ ಸ ನಿಜವಾಗಿ ಒಬ್ಬ ನನ್ನ ಪಂಡಿತ ವಿದ್ವಾಂ ವಿದ್ವಾನ್ ಅಂತ ಹೇಳಬೇಕು ಅಂತ ಆದ್ರೆ ಕ್ರೈಟೀರಿಯಾ ಏನು ಚೆನ್ನಾಗಿ ಓದಿರ್ಬೇಕಾ ಖಂಡಿತ ಅಲ್ಲ ಹಾಗಿದ್ರೆ ಮಾತೃವತ್ ಪರದಾದೇಶು ಬೇರೆ ಸ್ತ್ರೀಯರನ್ನ ತನ್ನ ತಾಯಿಯಂತೆ ನೋಡುವಂತಹ ಕಣ್ಣುಗಳು ಯಾವ್ದಿದೆಯೋ ತಾಯಿಯಂತೆ ಬಗೆತಕ್ಕಂತಹ ಮನುಷ್ಯ ಅವನು ಪಂಡಿತ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 ಅವನೇ ಪಂಡಿತ ಪಂಡ ಅಸ್ಯ ಅಸ್ತಿ ಇತಿ ಪಂಡಿತ ಪಂಡ ಅಂದ್ರೆ ಜ್ಞಾನ ಅಂತ ಅರ್ಥ ಪಂಡ ಅಂದ್ರೆ ಅದನ್ನು ತಿಳ್ಕೊಂಡ್ಬಿಡ್ಬಿಡ ಮನೆ ಎಲ್ಲಿ ನಾರ್ತ್ ಯಾರು ಹೋಗಿರ್ತಾರೋ ಅವ್ರಿಗೆ ಗೊತ್ತಿರ್ತದೆ ಗಯಾ ಸಬ್ ಗಯಾ ಅಂತ ಜೇಮೆ ಸೋಹೆ ಸಬ್ ಗಯಾ ಈಗಿಲ್ಲ ಅಷ್ಟು ಅದಲ್ಲ ನಿಜವಾದ ಪಂಡ ಅಂದ್ರೆ ಜ್ಞಾನ ಅಂತ ಸಂಸ್ಕೃತದಲ್ಲಿ ಅದು ಯಾರಿಗೆ ಇದೆಯೋ ಅವನೇ ಪಂಡಿತ ಅದು ಪುನಃ ಜ್ಞಾನ ಅಂದ್ರೆ ನಾವು ತಿಳ್ಕೊತೀವಿ ಇದು ಜೀವನದಲ್ಲಿ ಇಳಿದಿರೋದೇ ಜ್ಞಾನ ಪಾಲಿಸಿರೋದು ಯಾರು ಈ ರೀತಿಯಲ್ಲಿ ನೋಡ್ತಾ ಅವನೇ ಪಂಡಿತ ಮನಸ್ತಾಪ ಕುರುವೀತ ಆಪದ ಪ್ರಾಪ್ಯ ಪಾರ್ಥಿವ ಸಮಬುದ್ಧಿ ಪ್ರಸನ್ನಾತ್ಮ ಸುಖ ದುಃಖ ಸಮೋಭವೇ ಮನುಷ್ಯನಿಗೆ ಮನಸ್ತಾಪ ಉಂಟಾದರೆ ಮನಸ್ತಾಪ ಉಂಟಾದರೆ ಅಥವಾ ಯಾವುದೋ ಒಂದು ಆಪತ್ತಿಗೆ ಆತ ಒಳಗಾದರೆ ಅವನು ದುಃಖ ಪಡಬಾರದಂತೆ ಹಾಗಿದ್ರೆ ಏನ್ ಮಾಡಬೇಕು ತನ್ನ ಬುದ್ಧಿಯನ್ನು ಉಪಯೋಗಿಸ್ಕೊಂಡು ವಿಚಾರ ಮಾಡಿ ಆ ಬುದ್ಧಿಯಲ್ಲಿ ಸಮಚಿತ್ತತೆಯನ್ನು ತಂದುಕೊಳ್ಬೇಕು ಬ್ಯಾಲೆನ್ಸ್ ಈಕ್ವಲಿಬ್ರಿಯಮ್ ಯಾವುದರಲ್ಲಿ ಪ್ರಸನ್ನಾತ್ಮನಾಗಿ ಆತ ಯಾವ್ದು ಮನಸ್ಸನ್ನ ಕೂಲಗಿಟ್ಟುಕೊಂಡು ಸುಖ ದು ಸಮೋಭವೇ ಸುಖ ಯಾವ ರೀತಿಯಲ್ಲಿ ಬಂದು ಉಳಿಯುವುದಿಲ್ಲವೋ ಹೊರಟೋಗುತ್ತೋ ಗೆಸ್ಟ್ ತರ ಸುಖವೂ ದುಃಖವೂ ಅದೇ ರೀತಿಯಲ್ಲಿ ಬರುತ್ತೆ ಗೆಸ್ಟ್ ತರ ಹೊರಟೋಗುತ್ತೆ ಅದು ಉಳ್ಕೊಡಲ್ಲ ಯಾಕೆಂದ್ರೆ ನಾವೇ ಉಳ್ಕೊಡಲ್ಲ ಆದ್ರಿಂದ ಇದ್ರೆ ಆತನ ಈ ಬುದ್ಧಿ ಅಂತಕ್ಕಂಥದ್ದು ಸಮವಾಗಿ ಆಲೋಚನೆ ಮಾಡ್ತದೆ ಎರಡನ್ನೂ ಕೂಡ ಯಾಕಂದ್ರೆ ಇದು ಸುಖ ಹಾ ಅಂತ ಹಿಗ್ಬಿಡುತ್ತೆ ಅದ ಆ ಹಿಗ್ಗಿರೋ ಒಂದು ಇಲಾಸ್ಟಿಸಿಟಿಗೆ ದುಃಖ ಬಂದ ತಕ್ಷಣ ಅದೇ ಇಲಾಸ್ಟಿಸಿಟಿ ಕುಗ್ಗಿಬಿಡುತ್ತೆ ಹಿಂಗಂತ ಆದ್ರಿಂದ ಸುಖ ಬಂದರೆ ಹಿಗ್ಗದೆ ದುಃಖ ಬಂದಾಗ ಕುಗ್ಗದೆ ಧೀರಾ ಕಷ್ಟಮ ಅನುಪ್ರಾಪ್ಯನ ಬವಂತೆ ವಿಷಾದಿನ ಪ್ರವಿಶ್ಯ ವದನ ರಾಹೋ ಕಿಂ ನೋದೇತಿ ಪುನಃ ಒಂದು ಮಾತು ಹೇಳ್ತಾರ ಚಂದ್ರಗ್ರಹಣ ಆಗತ್ತಲ್ಲ ಸ್ವಾಮಿ ಆ ರೀತಿಯಲ್ಲಿ ಧೈರ್ಯಶಾಲಿಗಳು ಯಾರ ಮನಸ್ಸಿನಲ್ಲಿ ಧೈರ್ಯವಿರುತ್ತೋ ಅವರು ಕಷ್ಟಂ ಅನುಪ್ರಾಪ್ಯ ಕಷ್ಟವನ್ನು ಹೊಂದಿ ಏನೋ ಬಹಳ ಕಷ್ಟ ಆಗಿರುತ್ತೆ ಆರ್ಥಿಕ ಕಷ್ಟವೋ ಅಥವಾ ಬಂಧುಗಳ ವಿಯೋಗವೋ ಅಥವಾ ಏನೋ ಸಾಲಗಾರರ ಕಾಟವೋ ಏನೋ ಆ ಕಷ್ಟವನ್ನ ಅನುಭವಿಸಿ ವಿಷಾದಿನಹನಭವಂತಿ ಮನಸ್ಸನ್ನ ಅವರು ತುಂಬಾ ಹಾಳಿ ಮಾಡಿಕೊಳ್ಳೋದಿಲ್ಲ ಕೆಡಿಸ್ಕೊಳ್ಳೋದಿಲ್ಲ ಯಾಕೆ ನೋಡಿ ಉದಾಹರಣೆ ಕೊಡ್ತಾರೆ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 ಕರ್ಮದ ಅನುಸಾರವಾಗಿ ಅಷ್ಟು ಕಾಲ ಮಾತ್ರ ಅವ್ರಿಗೆ ಕಷ್ಟ ಬರಬೇಕು ಶೋಕ ಬರ ಬರಬೇಕು ಅಂತ ಇರುತ್ತೆ ಅದಾದ ನಂತರ ಅದು ಬಿಟ್ಬಿಡುತ್ತೆ ಅದಾಗದೆ ಹೊರಟೋಗುತ್ತೆ ಆದ್ರೆ ನಾವು ಅದನ್ನ ಬಿಡಲ್ಲ ನಾವೇನ್ಮಾಡ್ತೀವಿ ಯೋಗ ಕಷ್ಟ ಬಂದಿತ್ತು ಒಂದೆರಡು ವರ್ಷ ಕಷ್ಟ ಇವ್ರನ್ನ ನಿಟ್ಕೊಂಡ್ರೆ ಇಪ್ಪತ್ತು ವರ್ಷ ಇವ್ರ ಕಷ್ಟ ನಿಟ್ಕೊಂಡಿರ್ತಾರೆ ಆದ್ರಿಂದ ಅವ್ರು ಹೇಳ್ತಾರೆ ಒಮ್ಮೆ ಶಶಿ ರಾಹುವಿನ ಬಾಯಿಯಿಂದ ಬಂದ ಮೇಲೆ ತನ್ನ ಹಿಂದಿನ ಒಂದು ಹೆಗ್ಗಳಿಕೆ ಏನಿತ್ತೋ ತನ್ನ ಹಿಂದಿನ ಶೈನಿಂಗ್ ಏನಿತ್ತೋ ಅದನ್ನು ಹೇಗೆ ಪುನಃ ಸಂಪಾದನೆ ಮಾಡ್ಕೊಳ್ತಾನೋ ಹಾಗೆ ನೀನು ಕೂಡ ಅದೇ ರೀತಿಯ ಹಿಂದಿನ ಒಂದು ಇದನ್ನ ವೈಭವವನ್ನು ಪಡೀತೀಯ ಆದ್ರಿಂದ ನೀನು ಇದು ಮಾಡ್ಕೋಬೇಡ ಧೈರ್ಯಗೆಡಬೇಡ ಎದ್ದೇಳು ಅಂತ ಒಂದು ಕಿವಿ ಮಾತ ಇನ್ನು ಮುಂದಿನದನ್ನ ಮುಂದಿನ ಉಪನ್ಯಾಸ ಓಂ ಪೋರ್ಣಮದ ಪೂರ್ಣಮದೂರ್ಣಮೂರ್ಣಮೇವಶಿಷ್ಯ ಓಂ ಶಾಂತಿಶಾಂತ ಹರಿ ಓ ತತ್ಸರಕೃಷ್ಣರ್ಪಣಮಸ್ತು